ಗುರುರವಿಷ್ಟಾವತಿ ಸಜ್ಜನಾನೋ ನಿತ್ಯ ನಿರ್ಮುಕ್ತೋಷಿ ಸೌ ಶ್ರೀಪತಿರ್ಬೋ ವ್ಯಾಸ ಭೀಷಾಶಯ ಹೃದಯ ಶುದ್ಧವ್ಯಾ ಮಧ್ವಾ ನಮೋ ನಮಃ ಅಭ್ರಮಂ ಬಂದರಹಿತ ಅಜಡಂ ವಿಮಲ ಸದಾ ಆನಂದೀಮತುಲ ಭಯ ತಾಪತ್ರಪಂ ೀರ್ತಾರ್ಯ ಪಾಪ ಪಂಕ ರೇಗವವಿತ್ರ ಮಾಂ ನಿತ್ಯಪಾಟನ ಪಂಡಿತ್ತೋಲಿ ಪ್ಯಂತ ಗುರುಣಾಂ ಆಕೃತಿ ಸ್ಮರೆ ವಿಘ್ನಾ ಪ್ರಣಶ್ಯಂತ ಸ್ಯಂತ ಮನೋರಥಾ ನಾರಾಯಣಂ ಸುರಗುರು ಜಗದೆಕನಾ ಬಂತ ಪ್ರಿಯ ಸಕಲೋಕನಮಸ್ಕತಂಚ ತ್ರ ತ್ರೈುಣ್ಯವರ್ಜಿತಮ ಮಾಧ್ಯಮೀಶಂ ವಂದೇ ಭವ್ರಮವರ ಸುರಸಿ ನಾರಾಯಣ ನಮಸ್ಕೃತ್ಯ ನರಂಚವ ಸರಸ್ವತೀ ತೀರ ದೇವ ನಾರಾಯಣ ಶ್ರವರ್ದಿ ಪರಿಪೂರ್ಣಗುರು ಗೀತಾ ವಕ್ಷ ಅಭ್ಯಾಸ ಮತ್ತು ಯೋಗ ಅಂದರೆ ವೈರಗ್ಯ ಇದರಿಂದಾಗಿ ಮನಸ್ಸು ಸಹಜವಾಗಿ ಚಂಚಲವಾಗಿ ವಿಷಯದ ಕಡೆಗೆ ಧಾವಿಸ್ತಾ ಇರುವಂತಹದ್ದನ್ನು ಕೂಡ ಅಭ್ಯಾಸದಿಂದ ಮತ್ತೆ ಪ್ರಯತ್ನದ ವೈರಾಗ್ಯದಿಂದ ನಮ್ಮ ಹತೋಟಿಗೆ ತಗೊಂಡು ಬರ್ಲಿಕ್ಕಾಗತ್ತೆ ಮತ್ತೆ ಅದನ್ನ ಭಗವಂತನಲ್ಲಿ ಇಡ್ಲಿಕ್ಕಾಗತ್ತೆ ಎಂಬ ಮಾತನ್ನ ಕೃಷ್ಣ ಹೇಳಿದ ಆದ್ರೆ ಒಂದು ಪ್ರಶ್ನೆ ಬರುತ್ತೆ ಮನಸ್ಸು ವಸ್ತು ತಷ್ಟು ಒಪ್ಪ ಸಂಚಲೇ ಕೋಟಿಯಂತೆ ಎಲ್ಲೆಲ್ಲೋ ಓಡಾಡ್ಕೊಂಡಿರುತ್ತೆ ನಲಿದಾಡ್ತದೆ ಎಷ್ಟು ನಲಿದಾಡ್ಬೋದು ಒಂದಲ್ಲ ಒಂದ್ ದಿವಸ ಅದು ಸುಸ್ತಾಗೇ ತಿರುತ್ತೆ ಕುಣಿದು ಕುಣಿದು ಹೆಚ್ಚುತ್ತೆ ಒಂದ್ ದಿವಸ ಅದು ಸುಸ್ತಾದಾಗ ತನ್ನಷ್ಟಕ್ಕೆ ತಾಂತ ಶಾಂತವಾಗಿ ಬಿಡುತ್ತೆ ಹಾಗಾಗಿ ನಾವು ಯಾಕೆ ಅಭ್ಯಾಸದಿಂದ ಅದನ್ನು ಹತೋಟಿ ತರಬೇಕು ವೈರಾಗ್ಯದಲ್ಲಿ ಯಾಕೆ ಹತ್ರಕ್ಕೆ ತರಬೇಕು ಕುಣದಾಡಿ ಕುಣದಾಡಿಗಳು ಸುಸ್ತಾದಂತ ಒಂದು ಕಂಟ್ರೋಲ್ ಬರಲೇ ಇರತ್ತಲ್ಲ ಅದು ಸುಸ್ತಾಗಿ ಸುಮ್ಮನೆ ಶಾಂತಾಗಿರುತ್ತೆ ಹೇಯೇ ಮತ್ತ ಮಾತಂಗ ಮದಭೈತವಾದಂತಹ ಆನೆ ಓಡಾಡಿ ಓಡಾಡಿ ಓಡಾಡಿ ಓಡಾಡಿ ಗದ್ದು ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಓಡಾಡುತ್ತೆ ಕೊನೆಗೇನಾಗತ್ತೆ ಸುಸ್ತಾದಂತೂ ಶಾಂತಾಗುತ್ತೆ ಹಾಗೆ ವರಸ್ಸು ಕೂಡ ಮಾತಂಗದಂತೆ ಮತ್ತೆ ಮಾತಂಗದಂತೆ ಮದ ಬದೋ ಕುಣದಾಗುತ್ತೆಲಾಗತ್ತೆ ಒಂದ್ಸರಿ ಶಕ್ತಿ ಹೀನ ಆದಾಗ ಶಾಂತವಾಗಿ ಸುತ್ತಾಗಿ ಸಂಕಷ್ಟು ಅಂದ್ರೆ ಶಾಂತವಾಗಿ ನೋಡುತ್ತೆ ನಾವೇನು ಅದನ್ನ ಪ್ರಯತ್ನಪೂರ್ವಕವಾಗಿ ಕಂಟ್ರೋಲ್ ತಗೊಳ್ಳುವ ಅಗತ್ಯ ಇಲ್ಲ ಎಂಬ ಪ್ರಶ್ನೆ ಬಂದ್ರೆ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾರೆ ಅದು ಆಗುವುದಿಲ್ಲ ಅಂತ ಅಸಂಯತಾತ್ಮನಾ ಯೋಗೋ ದುಷ್ಪ್ರಾಪ ಇತಿ ಮೇಮತಿ ವಶ್ಯಾತ್ಮನಾಥ ಯತತ ಶಕ್ತೋ ಅವಾಪ್ತ ಉಪಾಯತ ಅಂತ ಒಂದು ಮಾತನ್ನು ಹೇಳ್ತಾನೆ ಅಸಂಯತಾತ್ಮನ ಅಂದ್ರೆ ಅದು ನೀವು ಮತ್ತ ಮಾತಂಕದಂತೆ ಅದೇ ಸುಸ್ತಾಗಿ ಕುಳಿದಾರಿ ಕುಡಿದಾರಿ ವಿಷಯದಲ್ಲಿ ಕುಡಿದಾರಿ ಸುಸ್ತಾಗಿ ಅದು ಮತ್ತೆ ಶಾಂತವಾಗತ್ತೆ ಅಂದ್ರೆ ಖಂಡಿತ ಕನಸಿನಲ್ಲಿ ಎಳಸಬೇಡಿ ಅಂತ ಹೇಳ್ತಾನೆ ಕೃಷ್ಣ ಕಾರಣ ಏನಂದ್ರೆ ಅಸಂಯತಾತ್ಮನ ಮನಸ್ಸನ್ನು ಯಾರು ವಶದಲ್ಲಿ ತಗೊಳ್ಳೋದಿಲ್ಲ ಅದು ತನ್ನಷ್ಟಕ್ಕೆ ತಾನೇ ಶಾಂತಾಗಿ ಬಿಡತ್ತೆ ನಾನಾಕೆ ಅಭ್ಯಾಸ ಮಾಡಿ ವೈರಾಗ್ಯದಿಂದ ಹತೋಟಿ ತಗೊಂಡು ಬರಬೇಕು ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆತನಿಗೆ ಮನಸ್ಸು ವಶವಾಗಿ ಅವನಿಗೆ ಯೋಗ ಚಿತ್ತವೃತ್ತಿ ನಿರೋಧ ಭಗವದ್ ಯೋಗ ಖಂಡಿತವಾಗಿಯೂ ಸಿದ್ಧಿಸುವುದಿಲ್ಲ ಇದು ನನ್ನ ಅಭಿಪ್ರಾಯ ಅಂತ ಕೃಷ್ಣ ಹೇಳ್ತಾನೆ ಯಾಕೆಂದ್ರೆ ಅವನ ಅಭಿಪ್ರಾಯನೇ ಮುಖ್ಯ ಅಲ್ಲ ಅವನು ಗೊತ್ತುಂಟು ಕಂಟ್ರೋಲ್ ಮಾಡಿದ್ರೆ ಏನಾಗುತ್ತೆ ಎಲ್ಲಿ ಹರಿಸುತ್ತೆ ಅಂತ ಅವನೇ ಹರಿಸೋವನು ಇದು ನನ್ನ ಅಭಿಪ್ರಾಯ ಅಂದ್ರೆ ಎಲ್ಲಾ ಮನಸ್ಸು ಕೈಲೇ ಇರೋದಲ್ವಾ ಒಲ್ರದ್ದು ಆ ಆಗಿದೆ ಅವನು ಯಾವುದು ಸುಸ್ತಾಗಿಲ್ಲ ಮತ್ತೆ ಹೋಗುತ್ತೆ ಅಭ್ಯಾಸ ಮಾಡಿಲ್ಲ ಅಂದ್ರೆ ಅದು ವಿಷಯದ ಕಡೆಗೆ ನಲದಾಗಿ ನಡೆಯಾಡಿ ಸುಸ್ತಂತ ಇಲ್ಲವೇ ಇಲ್ಲ ಅದು ನನ್ನ ಅನುಭವ ಸಿದ್ಧ ದೇವರು ಅನುಭವಿಸಿದ್ ನಾವು ಯಾರು ಕೂಡಾತ್ಮನ ಉಪಾಯತ ಆದ್ರೆ ಉಪಾಯತಃ ಅಂದ್ರೆ ಆಗ ಹೇಳಿದ ಹಾಗೆ ಈ ಅಭ್ಯಾಸ ಆದ್ದರಿಂದ ಯಾರು ಮನಸ್ಸನ್ನ ಪಶು ಇಟ್ಕೊಳ್ತಾರೋ ಮತ್ತೆ ಮತ್ತೆ ಪ್ರಯತ್ನ ಮಾಡಿದ್ರೆ ಅವನಿಗೆ ಯೋಗ ಸಿದ್ಧ ಆಗತ್ತೆ ಅಂದರೆ ಕಾರಣ ಏನಂದ್ರೆ ಮನಸ್ಸು ಎಂದೂ ಕೂಡ ಅಂದರೆ ಅದಕ್ಕೆ ಗೋರೆ ಆಗೋದು ಇಂಗ್ಲಿಷಿನಲ್ಲಿ ಹೇಳೋದಾದ್ರೆ ಏನ್ರಿ ಒಂದೇ ಸತಿ ತಿಂದದ್ದೇ ತಿಂದು ಯಾಕಂದ್ರೆ ಈ ಪದಾರ್ಥಗಳೆಲ್ಲ ವಿಷಯ ಪದಾರ್ಥ ಏನಿದೆ ಅದನ್ನೇ ಮೆಲುಕು ಹಾಕ್ತಾ ಇರ್ತದೆ ಅದನ್ನೇ ಅನುಭವಿಸ್ತಾ ಇರ್ತದೆ ಇಂದ್ರಿಯ ಮಾಧ್ಯಮದ ಮೂಲಕ ಅದಕ್ಕೆ ಸಾಕು ಅಂತ ಅನಿಸೋದಿಲ್ವಾ ಒಂದೇ ತರಹದ ರುಚಿ ಇದೆಂಥದ್ದು ಅಂತ ಮನಸ್ಸಿಗೆ ಒಂದ್ಸತಿ ಅನುಭವಿಸಿ ಅನುಭವಿಸಿ ಏನಿದು ಮಹಾ ಏನು ಏರಿಳಿತ ಇಲ್ಲ ಒಂದೇ ರುಚಿ ಒಂದೇ ರಸ ಒಂದೇ ರೂಪ ಇದೆಂಥದು ಅಂತ ಒಂದು ರೀತಿಯ ವೈರಾಗ್ಯ ಅಡುಗೆ ತಂದಿಂತಾನೇ ಬರುತ್ತೆ ಆದ್ರೆ ಮತ್ತೊಂದು ವಿಷಯದ ಕಡೆಗೆ ಹೋಗೋದೇ ನಿಲ್ಲಿಸಿಬಿಡತ್ತೆ ಅಂದ್ರೆ ಇಲ್ಲ ನಗಾದು ತಾಣ ತಾಮ್ ಉಪಮೋಘೇನ ಶಾಮ್ಯತಿ ಹವಿಷ ಕೃಷ್ಣ ವರ್ತನೇವ ಭೂಯೇವ ಅಭಿವರ್ಧತೆ ಬಿಟ್ಬಿಡ ನಿಷೇಧ ಕಡೆ ಹೋಗ್ಲಿಕ್ಕೆ ಬಿಟ್ಬಿಡು ಎಷ್ಟು ಗುಣದಾಗುತ್ತೆ ಒಂದಲ್ಲ ಒಂದ್ ದಿವಸದ ಕಂಟ್ರೋಲ್ ಬಂದೇ ಬರಬೇಕಲ್ಲ ಸುಸ್ತಾಗಿ ಅಂದ್ರೆ ಬರುವುದಿಲ್ಲ ವಿಷೇಧ ಕಡೆಗೆ ಅದನ್ನು ಟಚ್ ಮಾಡಿಬಿಟ್ಟು ಅಂತ ಹೇಳಿಬಿಟ್ರೆ ಒಯ್ದು ಅದರಲ್ಲೇ ಅದು ಗುಣ ಧ್ಯಾನ ಮಾಡ್ತಾ ಅಲ್ಲೇ ಕ್ರೀಡಿಸ್ತಾ ಇರ್ತದೆ ವಿನಃ ಮತ್ತಷ್ಟು ಇನ್ನಷ್ಟು ಬೇಕು ಬೇಕು ಅನ್ನ ಅನ್ನಿಸ್ತದೆ ವಿನಃ ಮನಸ್ಸಿಗೆ ಸಾಕು ಅನಿಸುವುದಿಲ್ಲ ಯಾಕೆಂದ್ರೆ ತುಪ್ಪ ಸುರಿದು ಸುರಿದು ಬೆಂಕಿಯನ್ನು ಆರ್ತೇನೆ ಅಂದ್ರೆ ಸಾಧ್ಯ ಉಂಟ ತುಪ್ಪ ಹಾಕಿದಷ್ಟು ಬೆಂಕಿ ಇನ್ನಷ್ಟು ಪ್ರಜ್ವಲಿಸ್ತದೆ ವಿರ ಅದನ್ನು ಎಂದೂ ಕೂಡ ಅದನ್ನು ನಾವು ಶಾಂತಿಗೊಳಿಸ್ಲಿಕ್ಕಾಗಿರ ಹಾಗೆ ಮನಸ್ಸು ಆ ಕಾಮಾತ್ಮಕವಾದ ಮನಸ್ಸೇನಿದೆ ಅದಕ್ಕೆ ವಿಷಯ ಪದಾರ್ಥ ಟಚ್ ಆದಷ್ಟು ಸಂಬಂಧ ಬೆಳೆಸಿದಷ್ಟು ಅದು ಇನ್ನಷ್ಟು ಇನ್ನಷ್ಟು ಇನ್ನಷ್ಟು ಬಯಕೆ ಜಾಸ್ತಿ ಆಗುತ್ತೆ ಮನಸ್ಸಿನಲ್ಲಿ ಅದು ಅಲ್ಲೇ ಕ್ರೀಡಿಸ್ತದೆ ವಿನಃ ಭಗವಂತನಲ್ಲಿ ಕ್ರೀಡಿಸುವುದಿಲ್ಲ ಹಾಗಾಗಿ ಅದಕ್ಕೆ ವಿಷಯದ ಕಡೆಗೆ ಹೋಗ್ಲಿಕ್ಕೆ ಬಿಡಬಾರ್ದು ತುಂಬಾ ಕಂಟ್ರೋಲ್ ಮಾಡಬಾರ್ದು ಹೋಯಿತು ಅಲ್ಲಿ ಗುಣವನ್ನೇ ಗ್ರಹಣ ಮಾಡಿ ಅಲ್ಲೇ ಕ್ರೀಡಿಸ್ತಾ ಅದಕ್ಕೆ ಸುಸ್ತಂತ ಇಲ್ಲುವೇ ಇಲ್ಲ ಮನಸ್ಸಿಗೆ ವಿಷಯ ಅನುಭವಿಷ್ಯ ನನಗೆ ಸುಸ್ತಾಯಿತು ಅಂತ ಅದಕ್ಕೆ ಎಂದೂ ಅನಿಸುತ್ತಿಲ್ಲ ಅದಕ್ಕೆ ಅದಕ್ಕೆ ತಾನಿಂತ ವೈರಾಗ್ಯ ಬರಲ್ಲ ನಾವು ಪ್ರಯತ್ನ ಮಾಡಬೇಕು ಯಾಕೆ ಅಂದ್ರೆ ಆ ಮನಸ್ಸಿನ ಕಾಮಕ್ಕೆ ಹೆಸರೇನು ಅನಾಲ ಅಂದ್ರೆ ಅರ್ಥ ಏನು ಅದಕ್ಕೆ ಅಲಂಬುದ್ಧಿ ಇಲ್ಲ ಕಟ್ಟಿಗೆ ಬೆಂಕಿರತ್ತೆ ಅದಕ್ಕೆ ಅನಾಲ ಅಂತ ಹೆಸರೇ ಹೇಳಿ ಎಷ್ಟು ಕಟ್ಟಿಗೆ ಇದ್ರು ಸಾವು ಎಷ್ಟು ಕಟ್ಟಿಗೆ ಆದ್ರೆ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಸಾಕು ಇನ್ನು ನಾನು ಕಟ್ಟಿಗೆ ಸಾಕು ಅಂತ ಕಟ್ಟಿಗೆ ಸುಡದನ್ನು ಅದು ಸಾಕಪ್ಪ ಇನ್ನು ಬೇಡ ಅನಿಸುದಿಲ್ಲ ಕಟ್ಟಿಗೆ ಹಾಕಿದಷ್ಟು ಮತ್ತು ಉದ್ಧರಿಸದೆ ಸಾಕು ಅಂತನೋದಿಲ್ಲ ಅದಕ್ಕೆ ಹಾಗೆ ಕಾಮ ಎಂಬ ಅಗ್ನಿಗೂ ಮನಸ್ಸಿನ ಕಾಮ ಅಗ್ನಿಗೂ ಅದೇ ಸಾಕು ಅನಿಸೋದಿಲ್ಲ ಅಲಂಬುದ್ಧಿ ಇಲ್ವೇ ಇಲ್ಲ ಅಲಂಬುದ್ದಿ ನೋ ಇಲ್ಲ ಸಾಕು ತನಸುದಿಲ್ಲ ಹಾಗಾಗಿ ಇದು ಸುಸ್ತಾಗುವುದಿಲ್ಲ ಹಾಗಾಗಿ ನೀವು ಪ್ರಯತ್ನ ಪಟ್ಟು ಕಂಟ್ರೋಲ್ ತಗೋಬೇಕು ಅದೇ ತಾತಾಗಿ ಸುಸ್ತಾಗುವಲ್ಲ ಎಚ್ಚರಿಕೆ ಹಾಗಾಗಿ ಪ್ರಯತ್ನ ಮಾಡಲೇಬೇಕು ಅಂತ ಕೃಷ್ಣ ಹೇಳ್ತಾ ಕೃಷ ಅರ್ಜುನ ಮತ್ತೆ ಪ್ರಶ್ನೆ ಮಾಡ್ತಾನೆ ಏನಂದ್ರೆ ಒಬ್ಬ ಧ್ಯಾನ ಯೋಗದಲ್ಲಿ ಮಧ್ಯದಲ್ಲಿ ಜಾರಿ ಬಿಡ್ತಾನೆ ಯೋಗ ಭ್ರಷ್ಟನಾಗ್ತಾನೆ ಧ್ಯಾನ ಮಾಡಿದರೆ ಯಶಸ್ಸನ್ನು ಕಾಣುವುದಿಲ್ಲ ಅಂತ ಮಧ್ಯದಲ್ಲಿ ಆರಂಭ ಮಾಡಿದ ಮಧ್ಯದಲ್ಲಿ ಏನೋ ತೊಂದರೆ ಆಯಿತು ಬಿಟ್ಟ ಅವ್ರ ಗತಿಯಲ್ಲಿ ಅಯತಿ ಹಿ ಶ್ರದ್ಧೆಯೋಪೇತೋ ಯೋಗ ಚಲಿತ ಮಾನಸಃ ಅಪ್ರಾಪ್ತ ಯೋಗ ಸಂಸಿದ್ಧಿಂ ಕಾಂಗತಿ ಕೃಷ್ಣ ಗಗವಂತನನ್ನ ಅರ್ಜುನ ಕೃಷ್ಣ ಅಂತ ಸಂಬೋಧನೆ ಮಾಡ್ತಾ ಇದ್ದ ಕೃಷ್ಣ ಅಂದರೆ ಪ್ರಕೃತದಲ್ಲಿ ಒಂದು ಅರ್ಥವನ್ನು ಹೇಳಬೇಕು ಒಬ್ಬ ಭಕ್ತನಾದವನು ಭಕ್ತಿಯಿಂದ ಅರ್ಜುನನಂತೆ ಶರಣು ಹೊಂದಿದರೆ ಶಿಷ್ಯಸ್ಥೇಹಂ ಶಾಧಿ ಮಾಂ ತಾಮ್ ಪ್ರಪನ್ನಂ ನನಗೆ ದೊಡ್ಡ ಗೊಂದಲವಾಗಿದೆ ನನಗೆ ಸರಿಯಾದ ಮಾರ್ಗದರ್ಶನ ಮಾಡು ಅಂತ ಶರಣು ಹೊಂದಿದೆ ಆವಾಗ ಕೃಷ್ಣ ಆತ ಕೇಳಿದ ಎಲ್ಲ ಸಂಶಯವನ್ನು ಪ್ರಶ್ನೆಯನ್ನು ಏನ್ ಮಾಡ್ತಾನೆ ಕರ್ಷಣ ಮಾಡ್ತಾನೆ ಪರಿಹಾರ ಮಾಡ್ತಾನೆ ಅಷ್ಟೆಲ್ಲ ಉತ್ತರ ಸಮರ್ಪ ನಿಂತ ಅವನ ಸಂಶಯವನ್ನೆಲ್ಲ ಪರಿಹಾರ ಮಾಡ್ತಾನೆ ಗೊಂದಲ ಪರಿಹಾರ ಮಾಡ್ತಾನೆ ಕರ್ಷಣ ಮಾಡ್ತಾನೆ ದೂರ ಮಾಡ್ತಾ ಅದಕ್ಕೆ ಕೃಷ್ಣ ಅಂತ ಹೆಸರು ಈಗ ಅರ್ಜುನನು ಏನೇನು ಸಂಶಯ ಇತ್ತು ಗೊಂದಲ ಇತ್ತು ಅದೆಲ್ಲ ತನ್ನ ಉತ್ತ ಸಮರ್ಪಕವಾದ ಉತ್ತರದಿಂದ ಕೃಷ್ಣ ಕರ್ಷಣ ಮಾಡಿದ ಮನಸ್ಸಿನಿಂದ ಹೊರ ಹಾಕಿದ ಮನಸ್ಸಿನ ಎಂದೂ ಕೂಡ ಇಲ್ಲದಂತೆ ಮಾಡಿದ ಮನಸ್ಸಿನಿಂದ ಸೇವ ಅದೇ ಹಾಕ್ತಾರೆ ಕೃಷ್ಣ ಅದು ಅರ್ಜುನ ಹೇಳಿದ್ದು ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಸ್ವಪ್ರಸಾದ ತಯಾಚ್ಯುತ ಸ್ಥಿತಿಸ್ತಿ ಗತಸಂದೇಹ ಕರಿಷ್ಯೇ ವಚನಂತವ ಸಂಶಯ ಸಮರ್ಪಕ ಉತ್ತರ ಹೇಳಿದಾಗ ಅವನ ಎಲ್ಲ ಗೊಂದಲವನ್ನು ಕೃಷ್ಣ ಕರ್ಷಣ ಮಾಡಿದ ಅದು ಅವರ ಭಗವದ್ಗೀತೆ ಕೊನೆಯ ಮಾತಿನ ಅರ್ಜುನ ಮಾತಿನ ನಮಗೆ ಅರ್ಥ ಆಗತ್ತೆ ಹಾಗಾಗಿ ಅವನು ಕೃಷ್ಣ ಆಚೆಯಾದರೂ ಒಂದು ಅರ್ಥ ಹೇಳ್ತಾರೆ ಯಥ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅಥೋವದಂತಿ ಮನೆಯ ಕೃಷ್ಣಂತ ಬ್ರಹ್ಮವಾದಿನಃ ಎಲ್ಲ ಚರಾಚರ ಪ್ರಪಂಚವನ್ನು ನಿನ್ನ ವಶದಲ್ಲಿ ಸೆಳೆದುಕೊಂಡು ನಿಯಮನ ಮಾಡ್ತಾ ಇದ್ದೆ ನಿನ್ನ ವಶಕ್ಕೆ ಕೆಲೀತಿ ಅದನ್ನ ವಶಕ್ಕೆ ಬರುವಂತೆ ಮಾಡ್ತಾ ಇದ್ದೀವಿ ನಿಮ್ಮ ಮಾಡ್ತಾ ಇದ್ದೀವಿ ಅದಕ್ಕೆ ನಿನಗೆ ಕೃಷ್ಣ ಅಂತ ಜ್ಞಾನಿಗಳು ಹೇಳ್ತಾರಂತ ಹೀಗೆ ಅನೇಕ ಅರ್ಥವಂತ ಈಗ ಪ್ರಕರಣದಲ್ಲಿ ಇನ್ನೊಂದು ಅರ್ಥ ಹೇಳಬೇಕು ಕೃಷ್ಣ ಅಂದ್ರೆ ಕೃಷ್ಣಾದಿರು ದೋಷನಾಶಕ ಕೃಷ್ಣ ಏನಂದ್ರೆ ಅವನದು ಅವನ ಬಣ್ಣ ನೋಡಿದರೆ ಅವನು ಭಕ್ತರ ನೆಲದವರ ಭಕುತರ ದೋಷದ ರಾಶಿಯನ್ನು ನಾಶ ಮಾಡತಕ್ಕಂತಹ ಬಣ್ಣವುಳ್ಳವು ನೀಲಮೇಜ ಕ್ಷಾಮ ಕೃಷ್ಣ ಅಂದ್ರೆ ದೋಷನಾಥಕ ಕೃಷ್ಣಾ ನೀನು ಕಪ್ಪು ಬಣ್ಣ ತೊಟ್ಟಿದ್ದಿ ಯಾಕೆ ಬಂದಿ ಭಕ್ತರ ಭೂತರ ಮನಸ್ಸಿನರುವ ಎಲ್ಲ ದೋಷಗಳನ್ನು ದೂರ ಮಾಡಲಿಕ್ಕಲ್ವೇ ಹಾಗಾಗಿ ನನ್ನ ಮನಸ್ಸಿನ ದೊಡ್ಡವೇ ಇದೆ ಇದು ಒಂದು ದೋಷ ಇದನ್ನು ನೀನು ದೂರ ಮಾಡು ನಿನ್ನ ಹೆಸರು ಇದಕ್ಕಂತೆ ನಡ್ಕೋ ಎಂಬ ಅಭಿಪ್ರಾಯದಿಂದ ಕೃಷ್ಣಾಂತ ಸಂಬೋಧನೆಯನ್ನ ಅರ್ಜನ ಮಾಡ್ತಾ ಇದ್ದಾನೆ ಅಂದ್ರೆ ಪ್ರಯತ್ನ ಸಾಲದ್ರೆ ಅಂದ್ರೆ ಅಭ್ಯಾಸಾದಿಗಳನ್ನು ಮಾಡುವುದಿಲ್ಲ ಮಧ್ಯದಲ್ಲಿ ಕೈ ಬಿಡ್ತಾನೆ ಅಭ್ಯಾಸ ಪೀಠ ವೈರಾಗ್ಯ ಇಲ್ಲ ಸಾಧನಹೀನಾಗಿದ್ದಾನೆ ಪ್ರಯತ್ನಹೀನಾಗಿದ್ದಾನೆ ಆದರೆ ಇಷ್ಟಾದರೂ ಕೂಡ ಅವನಿಗೆ ಭಕ್ತಿ ಶ್ರದ್ಧೆ ಇದೆ ಶ್ರದ್ಧೆಯೋ ಬೇಡ ಅವನಿಗೆ ನಾನು ಈ ರೀತಿಯಾಗಿ ಧ್ಯಾನ ಮಾಡಿದರೆ ಇದರಿಂದಾಗಿ ನನಗೆ ಫಲ ಇದೆ ಈ ದೇವನಾದ ಭಗವಂತನು ಆ ರೂಪದಲ್ಲಿ ಇದ್ದಾನೆ ಇದರಿಂದ ಈ ರೀತಿಯಾಗಿ ಧ್ಯಾನ ಮಾಡಿದ್ರೆ ಆ ರೀತಿಯಾಗಿ ದೇವರಿದ್ದಾನೋ ಇಲ್ವ ಗೊಂದಲ ಇಲ್ಲ ದೇವಾದ ಭಗವತ್ ಸ್ವರೂಪ ನಮಗೆ ಗೊಂದಲ ಇಲ್ಲ ಅವನು ಆ ರೀತಿಯಾಗಿ ಇದ್ದಾನೋ ಇಲ್ವ ಗೊಂದಲ ಇಲ್ಲ ಅಥವಾ ನಾನು ಈ ರೀತಿಯಾಗಿ ಧ್ಯಾನ ಮಾಡಿದ್ರೆ ನನಗೆ ಪರ ಆಗ್ತೋ ಇಲ್ವ ಗೊಂದಲ ಇಲ್ಲ ಅದು ಶ್ರದ್ಧೆ ಅಂದ್ರೆ ಅಸ್ತಿಕೆ ಬಗ್ಗೆ ವಿಶ್ವಾಸ ನನಗೆ ಇದರಿಂದಾಗಿ ಪ್ರಯೋಜನ ಇದೆ ನಾ ನಾನು ಧ್ಯಾನ ಮಾಡ್ತಕ್ಕಂಥ ಆ ಆ ರೀತಿಯಾಗಿ ಇದ್ದೇ ಇದೆ ಎಂಬ ವಿಶ್ವಾಸ ಇದೆ ಇದು ಶ್ರದ್ಧೆ ಆದರೆ ಶ್ರದ್ಧೆ ಇದೆ ಬಂತಿದೆ ಕರೆಯಲಾಗಲ್ಲ ಅಭ್ಯಾಸ ಮಾಡಲ್ಲ ವೈರಾಗ್ಯ ಇಲ್ಲ ಇಂಥವನ ಸ್ಥಿತಿ ಏನು ಹಾಗಾಗಿ ಯೋಗ ಚಲಿತ ಮಾನಸ ಆ ಧ್ಯಾನ ಯೋಗದಿಂದ ಮನಸ್ಸು ಜಾರಿ ಬಿಟ್ಟಿದೆ ದೇವರ ಧ್ಯಾನ ಮಾಡಲಿಕ್ಕಾಗ ಅಭ್ಯಾಸ ಬಿಟ್ಟಿದ್ದಾನೆ ವೈರಾಗ್ಯ ಇಲ್ಲ ಏನೋ ಆರಂಭ ಮಾಡಿದ ಮದ್ಯ ತೊಡಕಾಯ್ತು ಮನಸ್ಸು ಯೋ ಧ್ಯಾನ ಯೋಗದಿಂದ ಜಾರಿ ಹೋಯಿತು ಏನು ಮಾಡುದು ಹಾಗಾಗಿ ಆತ ಆ ಧ್ಯಾನ ಯೋಗದ ಸಿದ್ಧಿಯನ್ನ ಆ ಅಪರೋಕ್ಷ ಜ್ಞಾನವನ್ನ ಧ್ಯಾನದ ಫಲವನ್ನ ಖಂಡಿತವಾಗಿ ಪಡೆದಿಕ್ಕಾಗುತ್ತದೆ ದುರ್ದೋಷೋಹ ಮುಖಯೋಗಿನ ನಾರದರು ದಾಸಿ ಪುತ್ರರಾದಾಗ ಅವರೇನೋ ಧ್ಯಾನ ಮಾಡಿದರು ಚಾತ್ರ ಮಾಸ್ಥೆದಾರರಿಗೆ ಎತ್ತಿರು ಕೊಟ್ಟ ಉಪದೇಶದಿಂದ ಮಿಂಚಿನಂತೆ ಭಗವಂತ ಒಂದು ಕ್ಷಣದಾಯ ಕಾಲ ಮಿಂಚಿ ಮತ್ತೆ ಅದೃಶ್ಯನಾದ ಮತ್ತೆ ಆ ಭಗವಂತ ರೂಪವನ್ನು ನೋಡಬೇಕಂತ ದಿಕ್ಕು ದಿಕ್ಕಿಗೆ ಓಡಾಡಿ ಪ್ರಯತ್ನ ಪಟ್ಟರು ಕೂಡ ಈ ಜನ್ಮದೆ ನನಗೆ ಇಷ್ಟೇ ಹೇಳಿ ದುರ್ದರ್ಶೋಹಂ ಕುಯೋಗಿನ ಕುಯೋಗಿಗಳಿಗೆ ಅಂದ್ರೆ ಅಭ್ಯಾಸ ಸರಿ ಇಲ್ಲ ವೈರಾಗ್ಯ ಇಲ್ಲ ಅರ್ಧಂಬರ್ಧ ಧ್ಯಾನ ಮಾಡಿದೆ ಆ ಧ್ಯಾನಿಯು ಅಂಥವರಿಗೆ ನಾನು ಅಷ್ಟು ಸುಲಭದಲ್ಲಿ ಕಾಣುವುದಿಲ್ಲ ಹಾಗಾದರೆ ಇನ್ನೂ ನಾರದನ ಆ ದಾಸಿ ಪುತ್ರ ಆಗಿರೋ ಅವರ ಪಕ್ವತೆ ಸಾಲ್ದು ಅಂತ ಅಭಿಪ್ರಾಯ ಅದು ಇನ್ನೂ ನಾನು ಕಾಣಲ್ಲ ಸಾಕು ಇಷ್ಟೇ ಸ್ಯಾಂಪಲ್ ಇದು ಸ್ಯಾಂಪಲ್ ಯಾಕಂದ್ರೆ ನಿನಗೆ ಬೇರೆ ಹುಚ್ಚಿ ಹಿಡಿಬಾರ್ದು ನನ್ನ ಹುಚ್ಚಿ ಹಿಡಿಬೇಕಂತ ತೋರಿಸಿದ್ದೇನೆ ಅಷ್ಟೇ ನೀನು ಇನ್ನೂ ಪಕ್ವ ಆಗಿಲ್ಲ ಅದನ್ನು ನಾನು ತೋರಿಸಲ್ಲ ಅಂತೇಳಿ ಅಚಲೀಲವಾಣಿ ಆಯಿತು ಅಂತ ನಾವು ಭಾಗವತದಲ್ಲಿ ಕೇಳ್ತೇವೆ ಆಕೆ ಇನ್ನು ಯೋಗ ಭಷ್ಟನಾಗಿ ಹಾಗಾಗಿ ಯೋಗದ ಫಲವನ್ನು ಅವನ ಜ್ಞಾನ ಅಪರೋಕ್ಷ ಜ್ಞಾನವನ್ನು ಪಡೆಯಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಇತೋ ಭ್ರಷ್ಟ ತಥೋ ಭ್ರಷ್ಟ ಕೃಷ್ಣ ಸಾಂಗತಿ ಕೃಷ್ಣ ಗತಿ ಅವನ ಗತಿ ಏನು ಅವನು ಸದ್ಗತಿ ಪಡಿತಾನೋ ದುರ್ಗತಿ ಪಡಿತಾನೋ ಅವನ ಗತಿ ಏನು ಮತ್ತೆ ಕೈ ಬಿಟ್ನಲ್ಲ ಅಂದ್ರೆ ಅವನು ಕೇಳಲಿಕ್ಕೆ ಒಂದು ಅಭಿಪ್ರಾಯ ಇದೀರಿ ಅದರ ಅರ್ಥ ಏನು ಅಂದ್ರೆ ಅವನು ಉಭಯ ವಿಭ್ರಷ್ಟ ಅಂತೆ ಅರ್ಥ ಇತೋ ಪ್ರಶ್ನೆ ತತ್ವಪ್ರಷ್ಟನ ಅಲ್ಲ ಅಂತ ಹಾಗಾಗಿ ಅವನು ಯಾವುದಕ್ಕೆ ಅಂದ್ರೆ ಅತ್ವಿಂದ ಯಾವುದೋ ಕಾರ್ಯಕರ್ಮ ಮಾಡಿದರೆ ಸರ್ಕ ಸಿಗ್ತದಪ್ಪ ಅದೂ ಬಿಟ್ಬಿಟ್ಟ ನಾನು ಜ್ಞಾನ ಮಾಡ್ಕೊಂಡ್ರೆ ಸಾಧಬೇಕು ಕರ್ಮ ಬೇಡ ಜ್ಞಾನ ಮಾಡಿದ್ರೆ ಸಾಧಬೇಕು ಅಂತ ಬಂದ ಜ್ಞಾನ ಮಾಡಿದ್ರೆ ಸಾಧುವಾಗ ಧ್ಯಾನಕ್ಕೆ ಕುಳ್ಕೊಂಡಿದ್ದಾರೆ ಆಗೇನಾಯ್ತು ಜಾರಿ ಹೋಯಿತು ಮನಸ್ಸು ಪ್ರಯತ್ನ ಹೆಚ್ಚು ಮಾಡಿಲ್ಲ ಅತ್ತಿಂದ ಕಾವ್ಯಕರ್ಮ ಮಾಡಿಲ್ಲ ಅದು ಬಿಟ್ಟು ಬಂದಿದ್ದಾರೆ ಯಾಕಂದ್ರೆ ಕಾವ್ಯಕರ್ಮದ ಫಲ ಅದು ನಶ್ವರ ಹಾಗಾಗಿ ಅದು ಬಂಧಕ ಅದು ಬೇಡ ಅಂತ ಬಂದ ಆ ಕಾವ್ಯಕರ್ಮ ಮಾರ್ಗ ಸ್ವರ್ಗದ ಮಾರ್ಗವನ್ನು ಬಿಟ್ಟು ಬಂದಿದ್ದಾರೆ ಮೋಕ್ಷ ಮಾರ್ಗಕ್ಕೆ ಬಂದಿದ್ದಾರೆ ಇಟ್ಲಿಂದ ಧ್ಯಾನ ಮಾಡಲಿಕ್ಕೆ ಮೋಕ್ಷ ಮಾರ್ಗವನ್ನು ಧ್ಯಾನ ಮಾಡಬೇಕು ಅಂದಾಗ ಧ್ಯಾನ ನಟಕಲಿಲ್ಲ ಹಾಗಾಗಿ ಏನಾಗುವಾಗ ಮೋಕ್ಷ ಮಾರ್ಗದಿಂದಲೂ ಬೃತನಾಗ ಅಲ್ಲಿ ಸ್ವರ್ಗಮಾರ್ಗ ಕಾರ್ಯಕ್ರಮ ಅದರಿಂದ ಅದು ಬಿಟ್ಟು ಬಂದಿದ್ದಾರೆ ಇತೋ ವೃತ್ತ ತಟೋವೃತ್ತ ಸ್ವರ್ಗವೂ ಇಲ್ಲ ಇಟ್ಟು ಮೋಕ್ಷ ಹೋಗ್ತಾರೆ ನರಕಾಜ್ಯಂತವನ್ನು ಪಡಿತಾನೋ ಉಭಯ ಪೃಷ್ಟ ಸ್ವರ್ಗ ಅಪವರ್ಗದಿಂದ ಭ್ರಷ್ಟನಾಗಿ ಐಹಿಕ ಆಕುಷ್ಮಿಕ ಪುರುಷಾರ್ಥದಿಂದ ಭ್ರಷ್ಟನಾಗಿ ಅಥವಾ ಸ್ವರ್ಗೋಪಾಯ ಧರ್ಮಾದೇವಸ್ಥಾನವನ್ನೂ ಮಾಡಿಲ್ಲ ಮೋಕ್ಷೋಪಾಯ ಧ್ಯಾನವನ್ನು ಮಾಡಿಲ್ಲ ಅವನು ಅವನಿಗೊಂದು ಆಸರೆಯೇ ಇಲ್ಲದೇನೆ ಅವನು ಏನಾದರೂ ಅಪ್ರತಿಷ್ಠ ಮಹಾಭಾರ ವಿಭೋಡು ಬ್ರಹ್ಮಣ ಪತಿ ಪರಮಾತ್ಮನನ್ನು ಹೋಗಿ ಸೇರುವ ಮಾರ್ಗದಲ್ಲಿ ಅವನು ಮೂಢನಾಗಿ ಬಿಟ್ಟ ಅಂದರೆ ಗೊಂದಲಕ್ಕೆ ಒಳಗಾದ ಹಾಗಾಗಿ ಅವನು ನಾಶ್ತಾನ ಅಂದರೆ ಒಂದು ದೃಷ್ಟಾಂತ ಕೊಡ್ತಾರೆ ಹೇಗೆ ಅಂದರೆ ಚಿನ್ನ ಅಭ್ರಮಿವ ಆಕಾಶ ಏನಿರುತ್ತೆ ಮೋಡ ಇರುತ್ತೆ ಮೋಡ ಜೋರಾದಂತಹ ಗಾಳಿ ಝಂಜಾವಾತಕ್ಕೆ ಮೋಡಲ್ಲ ಏನಾಗತ್ತೆ ಚದರಿ ಚದರಿ ಹೋಗಿ ಬಿಡುತ್ತೆ ಚಿನ್ನ ಭಿನ್ನಾಗಿ ಬಿಡುತ್ತೆ ಹಾದು ಚಿನ್ನ ಭಿನ್ನಾದ್ರೆ ಮೋಡಲ್ಲ ಗಾಳಿಗೆ ರಭಸಕ್ಕೆ ಚಿನ್ನ ಭಿನ್ನಾದ್ರೆ ಏನಾಗತ್ತೆ ಜೋರಾಗಿ ಮತ್ತೊಂದು ಮಳೆ ಬರೆಯುವುದಿಲ್ಲ ಚದರಿ ಹೋಗಿ ಬಿಟ್ರೆ ಅದರಿಂದ ಮಳೆ ಬರುತ್ತೆ ಆಗ ಏನಿವಿಲ್ಲ ಏನ್ ಗತಿ ಸ್ವಲ್ಪ ಹೇಳ್ರಿ ನನಗೆ ನಮ್ಮೆಲ್ಲರ ಪರವಾಗಿ ಕೃಷ್ಣ ಈ ರೀತಿಯಾಗಿ ಪ್ರಶ್ನೆ ಅರ್ಜುನ ಪ್ರಶ್ನೆ ಮಾಡಿದಾಗ ಖಂಡಿತ ನನಗೆ ಅನ್ನಿಸ್ತಾ ಇದೆ ಏನಪ್ಪಾ ಈ ಪ್ರಶ್ನೆಯನ್ನು ನನ್ನ ಹತ್ರ ಕೇಳಬೇಕೇನೋ ನೀನು ಯಾರಾದ್ರೂ ನನಗೆ ಈ ಪ್ರಶ್ನೆಗೆ ಉತ್ತರ ಕೊಡೋರು ಇದ್ದಾರೆ ನನ್ನ ಹತ್ರ ಈ ಯಾಕೆ ಪ್ರಶ್ನೆ ಕೇಳ್ತೀಸ ಅಂತೀರ ಏತನ್ಮೆ ಸಂಶಯಂ ಕೃಷ್ಣ ಚೇತಂ ಅರ್ಹಸಿ ಅಶೇಷತ ನನಗೆ ಎಲ್ಲ ತರದ ಗೊಂದಲ ಇದೆ ಈ ಗೊಂದಲವನ್ನು ನೀನೇ ಪರಿಹಾರ ಮಾಡಬೇಕು ಯಾಕೆ ಅಂದ್ರೆ ನಿನ್ನಲ್ಲಿ ಬೇರೆ ಯಾರೂ ಕೂಡ ಈ ಸಂಶಯವನ್ನ ದೂರ ಮಾಡಲಿಕ್ಕೆ ಛೇದನ ಮಾಡಲಿಕ್ಕೆ ಸಮರ್ಥರಲ್ಲ ಎಲ್ಲಿವರೆಗೆ ಸಂಶಯ ಎಂಬ ಶೂಲತೆ ಚಿಚ್ಚುತ್ತಾ ಇರ್ತದ ಹೃದಯದಲ್ಲಿ ಅಲ್ಲಿವರೆಗೆ ನೆಮ್ಮದಿಯಿಂದ ಯಾವ ಸಾಧನವನ್ನು ನಾನು ಮಾಡ್ಲಿಕ್ಕೆ ಆಗೋಲ್ಲ ಆದ್ರೆ ಈ ಸಂಶಯವನ್ನು ಹೊರಗಾಕ್ರಿ ನೀನು ಬಿಟ್ರೆ ಬೇರೆ ಯಾರೂ ಸ್ವತಂತ್ರವಲ್ಲ ಅಂದ್ರೆ ವಸ್ತು ಇವ್ರು ಮಾಡಿದ ಸಂಶಯಕ್ಕೆ ಕೃಷ್ಣ ಬಿಟ್ಟರೆ ಬೇರೆ ಯಾರು ದೂರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಈಗ ಇಲ್ಲಿ ಬೇರೆ ಯಾರು ದೂರ ಮಾಡ್ತಾರೆ ಅಂದ್ರೆ ಅದರ ಅಭಿಪ್ರಾಯಕ್ಕೆ ಸ್ವತಂತ್ರವಾಗಿ ದೂರ ಮಾಡಲಿಕ್ಕೆ ಕೃಷ್ಣನ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಅರ್ಥ ಕೃಷ್ಣನ ಅನುಗ್ರಹ ಇದ್ದವರು ಮಾಡ್ಯಾರ ಆದರೆ ಸ್ವತಂತ್ರವಾಗಿ ಸಂಶಯವನ್ನು ದೂರ ಮಾಡಲಿಕ್ಕೆ ನೀನು ಬಿಟ್ರೆ ಯಾರೂ ಇಲ್ಲ ಹಾಗಾಗಿ ನನ್ನ ಸಂಶಯವನ್ನು ದೂರ ಮಾಡಿ ನನಗೆ ಅನುಗ್ರಹ ಮಾಡುವು ಅಂತ ಹೇಳಿದಾಗ ಸಮರ್ಪಣವಾದ ಪ್ರಶ್ನೆ ಮಾಡಿದ್ದಾರೆ ಇತೋಭ್ರಷ್ಟ ತಥೋಭ್ರಷ್ಟ ನರಕಾಜ್ಞನ ಅರ್ಥವನ್ನು ಪಡೆದಿಟ್ಟ ಬರೆದಾನೋ ಆದರೆ ಅವನು ಮಾಡಿದ್ದೆಲ್ಲ ಒಂದು ಪಕ್ಷಕ್ಕೆ ಅವನ ನರಕಾಜ್ಞಾನ ಅರ್ಥವನ್ನು ಪಡೆಯುವುದಾದ್ರೆ ಇಷ್ಟು ಕಷ್ಟಪಟ್ಟು ಆ ಎಲ್ಲ ವೈರಾಗ್ಯದಿಂದ ಯಾವುದು ಕಾರ್ಯಕ್ರಮ ಬೇಡಂತ ಸ್ವರ್ಗದ ಆಸೆಯನ್ನೆಲ್ಲ ಬಿಟ್ಟು ಅಲ್ಲಿ ಕಾರ್ಯಕ್ರಮವನ್ನೆಲ್ಲ ಬಿಟ್ಟು ಇಂದು ಬಂದು ಇಂದು ಬಿಟ್ಟು ಹಿತೋಪ ತಥೋಪರ್ಶನ ಆಗಿ ಸುಖ ಪಟ್ಟ ಶ್ರಮ ಪಟ್ಟೆ ಬಂತಲ್ಲ ಅವನ ಅಷ್ಟೊತ್ತರೆಗೆ ಮಾಡಿದ ಶ್ರಮ ವ್ಯರ್ಥ ಆಯ್ತಲ್ಲ ಮಧ್ಯದಲ್ಲಿ ಜಾರಿಗೆ ಬಿಟ್ಟರೆ ಅಷ್ಟು ಒಂದು ಶ್ರಮ ವ್ಯರ್ಥ ಆಯ್ತು ಸುಮ್ಮನೆ ಯಾಕೆ ಮಾಡ್ಬೇಕು ಹಾಗಾದ್ರೆ ಯಾವುದೇ ಒಂದು ನಿಶ್ಚಿತ ಬಲ ಇಲ್ಲ ಮಾಡ್ಬೇಕಾಕೆ ಅಂತ ಪ್ರಶ್ನೆಗೆ ಅರ್ಜುನ ಕೃಷ್ಣ ಉತ್ತರ ಕೊಡ್ತಾನೆ ಪಾರ್ಥ ನೈವ್ಯ ನಾಮುತ್ರ ವಿನಾತ ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿ ತಾತ ಗಿ ಸಂಸ್ಕೃತದಲ್ಲಿ ತಾತ ಬೆಂಗಳೂರು ಕನ್ನಡದಲ್ಲಿ ತಾತಗಳು ಅಜ್ಜ ಸಂಸ್ಕೃತದಲ್ಲಿ ತಾತ ಅಂದ್ರೆ ಅಪ್ಪ ಇಲ್ಲಿ ತಾತ ಅಂತ ಹೇಳುವಾಗ ಅಪ್ಪ ಅದು ಅದು ಪ್ರೀತಿಯಿಂದ ಕರೆಯುವಾಗ ತಾತ ಅಪ್ಪ ಅಣ್ಣ ಅಂತ ಕರೆಯುವಂತೆ ಅಜ್ಜನ ಪ್ರೀತಿಯಿಂದ ಭಗವಂತ ಕರಿತಾನೆ ಅಂದ್ರೆ ಅವನಿಗೆ ಮೋಸದ ಉತ್ತರ ಕೊಡಲ್ಲ ಪ್ರಾಮಾಣಿಕವಾದ ಹಿತೈಷಿಯಾಗಿ ಸಮರ್ಪಕವಾದ ಉತ್ತರ ಕೊಡ್ತಾನೆ ಯಾವ ರಹಸ್ಯವನ್ನು ಮುಚ್ಚಿಡದೇನೆ ಆ ಅವನಲ್ಲಿ ಭತ್ಯದಿಂದ ನಾ ಉತ್ತರ ಕೊಡ್ತೇನೆ ಅದಕ್ಕೆ ಅವನನ್ನು ಕರೆಯುವಾಗ ನೀನು ನನ್ನ ಪ್ರೀತಿಯ ಪಾತ್ರನಾಗಿದ್ದೀಯಾ ಅದರಿಂದಾಗಿ ನಾನು ನಿನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತೇನೆ ಎಂಬುದಕ್ಕೆ ಸೂಕ್ತವಾಗಿ ತಿಳಿಸಕ್ಕೋಸ್ಕರವೇ ಆತ ಅಪ ಸಂಬೋಧನೆ ಪ್ರೀತಿಯಿಂದ ಸಂಬೋಧನೆ ಮಾಡತಕ್ಕಂಥ ನೀನು ಕೇಳಿದ್ದೀನಿ ಯಾಕೆಂದ್ರೆ ಅವನು ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಖಂಡಿತವಾಗಿಯೂ ಅವನಿಗೆ ನಾಶ ಇಲ್ಲ ಇಹಲೋಕದಲ್ಲಿ ನೀವು ನಾಶ ಆಗುವುದಿಲ್ಲ ಇಹ ಅಂದ್ರೆ ಇಹ ಲೋಕ ಅಭೂತ್ರ ಅಂದ್ರೆ ಪರಲೋಕ ಎರಡು ಲೋಕದಲ್ಲಿ ಅವನಿಗೆ ನಾಶ ಇಲ್ಲ ನಮಗೂ ಪ್ರಶ್ನೆ ಬರುತ್ತೆ ಆತ್ಮನಾಶ ಆಗುವುದೇ ಇಲ್ಲ ರೀ ಮತ್ತೆ ಹೇಳಿದ್ರು ಅವರೇ ಹೇಳಿದ್ದೇನೆ ಆತ್ಮನಾಶ ಆಗುದಿಲ್ಲ ಅದು ಅರ್ಜುನರಿಗೆ ಗೊತ್ತಿದೆ ಆತ್ಮ ನಾಶ ಆಗುದಿಲ್ಲ ಅಂತ ಮತ್ತಿಲ್ಲಿ ಹೇಳ್ತಾನೆ ಹಿಂದೆ ಹೇಳಿಲ್ವಾ ಹಿಂದೆ ಹೇಳಿಲ್ವಾ ಕೃಷ್ಣ ನಚೆಯೋ ನ ಭವಿಷ್ಯ ಸರ್ವೇ ವಯವದ ಪರಂ ಕಲಿಬಿಟ್ಟಿದೆ ನಾಶ ಆಗುವುದಿಲ್ಲ ಅಂತ ಮತ್ವನ ನಾಶ ಆಗಿದ್ರೆ ಇಹಲೋಕದೇ ನಾಶ ಆಗುತ್ತೆ ಪರಲೋಕದಲ್ಲೇ ನಾಶ ಆಗುವುದಿಲ್ಲ ಅಂತ ಏನು ಅದು ಅರ್ಥ ಏನು ಸ್ವರೂಪಕ್ಕಂತೂ ನಾಶ ಇಲ್ಲ ನಾಶ ಆಗುವುದಿಲ್ಲ ಅನ್ನೋದಕ್ಕೆ ಇಲ್ಲಿ ಇಹಲೋಕದಲ್ಲಿ ನಾಶ ಏನು ಪರಲೋಕದಲ್ಲಿ ನಾಶ ಏನು ಅದು ಅರ್ಥ ಮಾಡ್ಕೊಳ್ಬೇಕು ನಮಗೆ ಎಲ್ಲೂ ನಾಶ ಇಲ್ಲ ಆತ್ಮನಿಗೆ ಇಹಲೋಕದಲ್ಲಿ ನಾಶ ಒಂದು ಅರ್ಥ ಬೇರೆ ಪರಲೋಕದಲ್ಲಿ ನಾಶದ ಅರ್ಥ ಬೇರೆ ಏನು ಅನಿತ್ಯಂ ದೇಹಹಾನಿ ದುಃಖ ಪ್ರಾಪ್ತಿ ಅಪೂರ್ಣತ ನಾಶ ಚತುರ್ವಿದ ಪ್ರೋಕ್ತಃ ತದಭಾವೋ ಹರೈಸದ ಅರ್ಥಾತ್ ನಾಶ ಎಂಬ ಶಬ್ದವನ್ನು ಕೇವಲ ಸ್ವರೂಪನಾಶ ಎಂಬ ಅರ್ಥದಲ್ಲಿ ಮಾತ್ರ ಶಾಸ್ತ್ರಕಾರ ಬಳಸುವುದಿಲ್ಲ ಅದಕ್ಕೊಂದು ವ್ಯಾಪಕವಾದ ವಿಶಾಲವಾದ ಅರ್ಥ ವೈಶಲ್ಯ ಇದೆ ವೈವಿಧ್ಯ ಇದೆ ಸ್ವರೂಪನಾಶ ಆದರೂ ನಾಶ ದೇಹ ನಾಶ ಆದರೂ ನಾಶ ದುಃಖ ಬಂದ್ರೂ ನಾಶ ಕೊರತೆ ಇದ್ರೂ ನಾಶ ನಾಲ್ಕು ತರಹದ ನಾಶವನ್ನು ಜ್ಞಾನಿಗಳು ಗುರುತಿಸಿದರು ಅದರಲ್ಲಿ ಇಲ್ಲಿ ಇಹಲೋಕದಲ್ಲಿ ನಾಶ ಅಂದ್ರೆ ಇಹಲೋಕದಲ್ಲಿ ಹುಟ್ಟಿ ನರಿ ನಾಯಿಯೋಣಿಯಲ್ಲಿ ಇದ್ದು ದುಃಖ ಪಡುವುದು ಅದು ಇಹಲೋಕದಲ್ಲಿ ನಾಶ ಪರಲೋಕದಲ್ಲಿ ನಾಶ ಅಂದ್ರೆ ಏನು ತರಕಾರಿ ಜನ ಅರ್ಥವನ್ನು ಅನುಭವಿಸುವುದು ಇದು ಪರಲೋಕದ ನಾಶ ಇದು ಯಹಲೋಧನಶ ಈ ನಾಶ ಅವನಿಗಿಲ್ಲ ಯಾಕಂದ್ರೆ ಯಾಕಿಲ್ಲ ಮತ್ತೆ ಕೈ ಬಿಟ್ಟಲ್ಲ ಅವನಾಗಾದ್ರೆ ಅಕ್ಕ ಸ್ವರ್ಗಕ್ಕೂ ಹೋಗಿಲ್ಲ ಕರ್ಮಾನುಷ್ಠಾನ ಮಾಡಿ ಧ್ಯಾನ ಮಾಡಿ ಮೋಕ್ಷಕ್ಕೂ ಹೋಗಿಲ್ಲ ಉಭಯ ಪ್ರಶ್ನಾದ ಕರ್ತವ್ಯ ಕರ್ಮವನ್ನು ವಿಮಗ್ನಾದ್ರಿಂದಾಗಿ ಅವನಿಗೆ ನಿಜವಾಗಿ ಆಗ್ಬೇಕಲ್ಲ ಕರ್ತವ್ಯ ಕರ್ಮವನ್ನು ಬಿಟ್ಟರೆ ಅದರ್ಥ ಸ್ವರ್ಗ ಯಾಕಂದ್ರೆ ಯಾರಾದ್ರೂ ಅವನ ಧರ್ಮವನ್ನು ಮಾಡಬೇಕು ಧರ್ಮ ಬಿಟ್ಟವರಿಗೆ ದುರ್ಗತೆ ಆದರೆ ಅದಕ್ಕೆ ಅಲ್ಲ ಇಲ್ಲಿ ತಿರುಜ್ಞೋದಲ್ಲಿ ಹುಟ್ಟಬೇಕು ಅದು ನರಕಾಜ್ಯಂತ ಮಾಡಬೇಕು ಯಾಕಂದ್ರೆ ನರಕ ದೇವತನ್ನು ಪಡೆದ ನಂತರ ಸ್ವಲ್ಪ ಉಳ್ಕೊಂಡಿರತ್ತೆ ಉಳ್ಕೊಂಡಿ ಉಳ್ಕೊಂಡಂತರ ಇಲ್ಲಿ ಆ ಭೋಜನ ಇಲ್ಲಿ ಮಾಡಬೇಕು ಅದು ಯಾವುದು ತಿರುಗ ಜ್ಯೋತಿಯಲ್ಲಿ ಬರುತ್ತೆ ಹಾಗಾದರೆ ನರಕಂದಕ್ಕೆ ಎರಡು ಈ ದೇವತೆ ಇರ್ತಾರಲ್ಲ ಈ ದೇವತರು ನಮ್ಮ ಜೊತೆಗೆ ನರಜನ್ಮದಲ್ಲಿ ಬರುದುಂಟಲ್ಲ ಅವರಿಗೆ ಅದೇ ನಿರಯ ನರ ನೀತ ನರಿನೋ ಬರುವುದಂತೆಲ್ವಾ ಅದೇ ನರಕ ಇಲ್ಲಿ ಅದೇ ಪಡೆದು ನರಕ ನರಕಾ ನರ್ಥ ಎರಡೂ ಇಲ್ಲ ಯಾಕಿಲ್ಲ ಯಾಕಿಲ್ರಿ ಅದು ಬಿಟ್ಬಿಟ್ನಲ್ಲ ನಹಿ ಕಲ್ಯಾಣ ಕೃತ್ ಖಚಿತ ದುರ್ಗತಿಯ ತಾತ ಗಚ್ಚತಿ ಕಾರಣ ಏನಂದ್ರೆ ಸ್ವಲ್ಪವರು ಒಳ್ಳೆ ಕೆಲಸ ಯಾರು ಮಾಡಿರ್ತಾನೋ ನಹಿ ಕಲ್ಯಾಣ ಕೃತ್ ಖಚಿತ ದುರ್ಗತಿ ತಾತಗತಿ ಒಳ್ಳೆ ಕೆಲಸ ಮಾಡಿದ್ದಾರೋ ಎಲ್ಲೋ ಸ್ವಲ್ಪ ಆದರೂ ಅದು ಕೌಂಟ್ ಆಗುತ್ತೆ ಅವನು ಕೊನೆ ತನಕ ಮಾಡಿದ್ದಾನೋ ಎಲ್ಲೋ ಎಷ್ಟು ಎಷ್ಟು ದಿವಸ ಮಾಡಿದ್ದಾನೋ ಅಷ್ಟು ಕೆಲಸಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಒಳ್ಳೆ ಕೆಲಸ ಮಾಡಿದವನು ಎಂದು ದುರ್ಗತಿಯನ್ನು ಪಡೆಯುವುದಿಲ್ಲ ಅದನ್ನೇ ಕೃಷ್ಣ ಹೇಳಿದ್ದಲ್ವೇ ಮೊದಲನೇ ಎರಡನೇ ಅಧ್ಯಾಯದಲ್ಲಿ ಏನ್ ಹೇಳಿದೆ ಹೇಳಿ ಏನು ಹೇಳಿದೆ ಹೇಳಿ ಸ್ವಲ್ಪ ಭಾವ ಭಾವೋ ವಿಧ್ಯತೆ ತತಃ ಉಭಯರ ದೃಷ್ಟವಂತಹ ತನೆಯೋ ತರ್ದರ್ಶಿ ಅಕಥಃ ಭಾವ ನೈದ್ಯತೆ ಅಕಥಃ ಕೆಟ್ಟ ಕೆಲಸದಿಂದ ಭಾವ ಆನಂದವು ನೈತೆ ಇಲ್ಲ ಕೆಟ್ಟ ಕೆಲಸ ಮಾಡಿ ನಾನು ಕೆಲ್ ಅಕಲ್ಯಾಣ ಕೆಲಸ ಮಾಡಿದವನು ಆನಂದವನ್ನು ನಿರೀಕ್ಷಾಸನ ಆಗಿಲ್ಲ ಅವನಿಗೆ ಆನಂದ ಇಲ್ಲ ನಾಭಾವ ವಿದ್ಯುಭೇತ ಸತ್ಕರ್ಮ ಮಾಡಿದವನಿಗೆ ಅಭಾವ ಇಲ್ಲ ದುಃಖ ಇಲ್ಲ ಅಭಾವದ ದುಃಖ ಇಲ್ಲ ಅದನ್ನೇ ಕೃಷ್ಣ ಹೇಳಿದ ಇವನು ಒಳ್ಳೆ ಕೆಲಸ ಮಾಡಿದ್ದಾನೆಂದಾಗಿ ಅವನಿಗೆ ನರಕಾದ್ಯನ ತೂಕವಾದ ದುಃಖ ಇಲ್ಲ ಅಂದ್ರೆ ಯಾಕೆ ಶ್ರದ್ಧೆ ಇದೆ ಅವನಿಗೆ ಸ್ವಭಾವ ಕೈ ಹೇಳ್ತಾರಂತೆ ಮಾಡಿಬಿಟ್ಟಂತ ಮನಸ್ಸಿದ್ರೆ ಈ ಕೈಬುಳಾಗಲ್ಲ ಈ ಕೈಯಲ್ಲಾಗಲ್ಲ ಸ್ವಲ್ಪ ಮಾಡಿದ ಮಗಳು ಮತ್ತೆ ಕೈಯಲ್ಲಾಗಲ್ಲ ತೆರೆಯಲಾಗಿಲ್ಲ ಏನೋ ಪ್ರಾರಬ್ಧ ಕರ್ಮವಶಾತ್ ಎಷ್ಟೋ ಜನರು ಯೋಗ ಪುರುಷರ ಆಗದಿಲ್ಲದೇನೆ ಜಾರಿಯುದಿಲ್ಲ ಯೋಗ ಪುರುಷರಾಗಿಲ್ವಾ ಅನಿರ್ತಾರೆ ಹಾಗಂತ ಅವರು ಅಷ್ಟೊತ್ತರ ಮಾಡಿದ್ದಕ್ಕೆ ಕೊಟ್ಟ ಮಾಡಿಯೇ ಮಾಡ್ತಾನೆ ಪರಮಾತ್ಮ ಅಷ್ಟೊತ್ತರ ಮಾಡಿದ ಮೊದಲು ಮೊದಲು ಮಾಡಿದ್ನಲ್ಲ ಶ್ರದ್ಧೆ ಇತ್ತಲ್ಲ ಅವರಿಗೆ ಅವ್ರ ಕೈಲಾಗೆ ಏನೋ ಪ್ರಾರಬ್ಧ ಕರ್ಮ ವಶಾತ್ ಬಿಟ್ಟಂತೆ ಇಟ್ಕೊಳ್ಳೋಣ ಆದ್ರೆ ಅಷ್ಟೊತ್ತರಿಗೆ ಮಾಡಿದ್ದಕ್ಕೆ ಫಲ ದೇವರು ಕೊಟ್ಟೇ ಕೊಡ್ತಾನೆ ನಹಿ ಕಲ್ಯಾಣ ಕೃಪ್ ಕಚ್ಚಿತ ಸ್ವಲ್ಪ ದಿವಸ ಆದರೂ ಸ್ವಲ್ಪ ಕಾಲ ಆದರೂ ಮಾಡಿದ್ದಾರಲ್ಲ ಅದಕ್ಕೆ ಫಲ ಸಿಕ್ಕೇ ಸಿಗತ್ತೆ ಹಾ ಏನ್ ಫಲ ಸಿಗತ್ರಿ ಕೃಷ್ಣ ಹೇಳ್ತಾನೆ ಈ ಮಧ್ಯದಲ್ಲಿ ಕೈಯಲ್ಲಾದ್ದೆ ಬಿಟ್ಬಿಡ್ತಾರಲ್ಲ ಧ್ಯಾನ ಯೋಗವನ್ನು ಮಾಡ್ಲಿಕ್ಕೆ ಹೋಗಿ ಚಂಚಲ ಮನಸ್ಸಾಗಿ ಧ್ಯಾನವನ್ನು ಬಿಟ್ಬಿಡ್ತಾರಲ್ಲ ಅಂಥವರಿಗೆ ಏನಾಗತ್ತೆ ಪ್ರಾಪ್ತ ಪುಣ್ಯ ಕೃತಾ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮ ಶುಚೀನಾಂ ಶ್ರೀಮತಾಂ ಜೇಹೇ ಯೋಗ ಭ್ರಷ್ಟೋಭಿಗಾಲತೆ ಕೃಷ್ಣ ಹೇಳ್ತಾನೆ ಅವನು ಪಾಪ ಸ್ವಲ್ಪಾದರೂ ಕಾಲದಲ್ಲಿ ಆ ಭಗವಂತನನ್ನು ಧ್ಯಾನ ಮಾಡಿದ ಪ್ರಯುಕ್ತ ಮಧ್ಯದಲ್ಲಿ ಕೈ ಬಿಟ್ಟು ಸ್ವಲ್ಪ ಸಮಯ ಆದರೂ ಮಾಡಿದ್ದಾನಲ್ಲ ಅದು ಲೆಕ್ಕಕ್ಕೆ ತಗೊಂಡು ಪರಮಾತ್ಮ ಆ ಪುಣ್ಯದಿಂದ ಅವನಿಗೆ ಒಳ್ಳೆ ಲೋಕವನ್ನು ಕೊಡ್ತಾನೆ ಅವನ ಸ್ವರ್ಗಾದಿ ಲೋಕಕ್ಕೆ ಹೋಗ್ತಾನೆ ಪುಣ್ಯ ಲೋಕಕ್ಕೆ ಹೋಗ್ತಾನೆ ಯಾಕೆ ಸ್ವಲ್ಪ ಪುಣ್ಯ ಮಾಡಿದ್ದಾನೆ ಅದರಿಂದಾಗಿ ಹೋಗಿ ಶಾಶ್ವತೀ ಸಮಿತ್ವ ಶಾಶ್ವತೀ ಸಮ ಅಂದ್ರೆ ಅರಾಜ್ಯನಂತ ಕಾಲದವರೆಗೆ ಅಂತ ಅರ್ಥ ಅಲ್ಲ ಬಹುಕಾಲ ಬಹುಕಾಲ ಆ ಸ್ವರ್ಗದಲ್ಲಿ ಸ್ವರ್ಗದಲ್ಲೋ ಇನ್ನೊಂದು ಲೋಕದಲ್ಲಿ ಆರಾಮಾಗಿರ್ತಾನೆ ನೋಡ್ರಿ ಮತ್ತೇನಾಗತ್ತೆ ಬಹು ವರ ಮನೆಗೆ ಆಯ್ತು ಅಲ್ಲಿ ಅನುಭವಿಸಿಲ್ಲ ಈ ಪುಣ್ಯದ ಫಲವನ್ನು ಮತ್ತು ಯಲೋ ಬಂದ್ರೆ ಅನುಭವಿಸಬೇಕಲ್ಲ ಶುಚಿನಾಂ ಶ್ರೀಮತಾಂಗೆ ಹೇ ಯೋಗ ಪೃಷ್ಟೋಭಿ ಯಾ ಇದೆ ಮಧ್ಯದಲ್ಲಿ ಅಭ್ಯಾಸ ಬಿಟ್ಟು ವೈರಾಗ್ಯ ಇಲ್ಲದೇನೆ ಧ್ಯಾನ ಭೃಷ್ಟನಾದವನು ಧ್ಯಾನ ಒಳ್ಳೆ ಶುಚಿ ಶುಚಿರ್ಭೂತನಾದ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತ ಅಂದ್ರೆ ಪ್ರಶ್ನೆ ಬರುತ್ತೆ ಆವಾಗ ಶ್ರೀಮಂತರ ಮನೆಯಲ್ಲಿ ಹುಟ್ಟಾರೆ ಅಯ್ಯೋ ದೇವರೇ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ರೆ ಮುಗಿತು ಮತ್ತೆ ಶ್ರೀಷ ದೂರ ಆಗ್ತಾನೆ ಯಾಕೆಂದ್ರೆ ಶ್ರೀ ಶ್ರೀ ಹತ್ರ ಇರುವಾಗ ಶ್ರೀಷ ಹತ್ರ ಸುಳಿಯುವುದಿಲ್ಲ ಹಾಗಾಗಿ ಶ್ರೀಷನನ್ನು ದೂರ ಮಾಡುವುದು ಯಾವುದು ಯಾಕೆ ಶ್ರೀಮಂತಿಗೆ ಅಯ್ಯೋ ಮತ್ತೆ ಜ್ಞಾನ ಅದರಿಂದ ಬಿಟ್ಟನಾಗ್ತಾನಂದ್ರೆ ಆಗುರದಲ್ಲಿ ಹುಟ್ಟಿಬಿಟ್ರೆ ಅಂದ್ರೆ ಅದಕ್ಕೆ ಹೇಳಿದ್ದು ಮಡಿವಂತರ ಶ್ರೀಮಂತರಿಗೆ ಮನೆಯಲ್ಲಿ ಅಂತ ಶುಚೀನಾ ಅದು ಮುಖ್ಯ ಶುಚೀನಾ ಶ್ರೀಮತಾಂಧೆ ಅಂತ ಅಂದ್ರೆ ಶುಚಿರ್ಭೂತರಾಗಿರ್ತಾರೆ ಅಂದ್ರೆ ಅರ್ಥ ಏನು ಅವರು ಶ್ರೀಮಂತರಾಗಿದ್ದರೂ ಕೂಡ ಆ ಶ್ರೀಮಂತಿಕೆಯ ಮದ ಅವರಲ್ಲಿ ಇರುವುದಿಲ್ಲ ಆ ಭಕ್ತಿ ಶ್ರದ್ಧೆ ಎಲ್ಲ ಶುಚಿರ್ಭೂತರಾಗಿ ಆ ಧನ ಮದ ಅವರನ್ನು ಕಾಡುವುದಿಲ್ಲ ಅವರು ಶುಚಿರ್ಭೂತರಾಗಿದ್ದಾರೆ ಹಾಗಾಗಿ ಆ ಕುಲದಲ್ಲಿ ಅವನು ಹುಟ್ಟಿದ್ರೆ ಅವನು ಮೇಲಕ್ಕೆ ಬರಲಿಕ್ಕೆ ಅವಕಾಶ ಇರುವಂತಹ ಕುಲದಲ್ಲೇ ಹುಟ್ಟಿ ಬರ್ತಾನೆ ಫಾರ್ ಎಕ್ಸಾಂಪಲ್ ದೃಷ್ಟಾಂತ ಶುಚಿ ನಾಂ ಶ್ರೀಮತಾಂಗೆ ಯೋಗ ಪೃಷ್ಠ ಹುಟ್ಟಿದ ಫಾರ್ ಎಕ್ಸಾಂಪಲ್ ಕೃಷ್ಣ ಹೇಳ್ತಾನ ಇಲ್ಲ ಅದು ಬಾಧೋದ್ ನೋಡ್ರಿ ಗೊತ್ತಾಗತ್ತೆ ಧ್ರುವನ ಇತಿಹಾಸವನ್ನ ಪೂರ್ವ ಇತಿಹಾಸ ಪೂರ್ವ ಜನ್ಮದ ಇತಿಹಾಸವನ್ನ ವಿಷ್ಣು ಪುರಾಣ ಹೇಳ್ತಾ ಇದೆ ಧ್ರುವ ಒಬ್ಬ ಬ್ರಾಹ್ಮಣನೀಯ ಬ್ರಾಹ್ಮಣ ಕುಮಾರ ಅದು ಅಲ್ಲಿ ಗುರುಕುಲದಲ್ಲಿ ವಾಸ ಮಾಡ್ತಾ ಇದ್ದ ಒಬ್ಬ ಅಭ್ಯಾಸ ಮಾಡ್ತಾ ಇದ್ದ ಸಾಧನೆ ಮಾಡ್ತಾ ಇದ್ದ ಒಬ್ಬ ರಾಜಕುಮಾರ ಗದ್ದಲಿಂದ ಆ ರಾಜಕುಮಾರ ಅದಕ್ಕೆ ಆ ಗುರುಕುಲಕ್ಕೆ ಬರ್ತಾ ಹೋಗ್ತಾ ಇದ್ದಂತೆ ಆ ರಾಜನ ವೈಭವ ಕುಮಾರದ ವೈಭವ ನೋಡಿ ಅಯ್ಯೋ ನಾನು ಬ್ರಾಹ್ಮಣನಾಗಿ ಕೆಟ್ಟೆ ಇಪ್ಪತ್ನಾಕ್ ತಾಸ ಧಾವಳಿ ಜೀವಳಿ ಮಣಿ ಹುಟ್ಟುಕೊಂಡು ಊಟ ರಾಯಣ ಅಂತ ಕೂತ್ಕೊಂಡೋಗಿಟ್ಟೆ ಈ ರಾಜಕುಮಾರನಾಗಿದೆ ಎಷ್ಟು ವೈಭವ ಅಂತ ಯೋಗದಲ್ಲಿ ಸಾತಕ್ಕಂಥವನಿಗೆ ವಿಷಯದ ಭೋಗದ ಒಂದು ವ್ಯಾಮೋಹ ಉಂಟಾಯ್ತು ಅದಕ್ಕೆ ದೇವರಿ ಯೋಗ ಭ್ರಷ್ಟ ಆದವ ತಕ್ಷಣ ಹೊಟ್ಬಿಟ್ಟ ಆಯ್ತವನ ಸಾಧನವೇ ಅಲ್ಲಿ ಮುಗಿಬಿಡ್ತಾನ ಆ ಮನಸ್ಸು ಬಂದ ತಕ್ಷಣ ಇವನ ಈ ಸಾಧನ ಯೋಗದಿಂದ ಭ್ರಷ್ಟನಾದ ದೇಹ ತ್ಯಾಗ ಮಾಡಿದ ಮಧ್ಯದಲ್ಲಿ ಆರ್ತಿಮ್ನ ಸಾಧನೆ ಮಾಡಿದ್ರೆ ಆಗ್ತಿರ್ತದೆ ಆ ತಿಂದು ಸಾಧನಿಗೆ ಹೇಗೆ ಮತ್ವ ಆಗ್ತಿತ್ತು ಸಿದ್ಧಿ ಯೋಗ ಸಿದ್ಧಿ ಆಗ್ತಿತ್ತು ಈ ಆಸೆ ಬಂದ್ಬಿಟ್ಟು ವೈರಾಗ್ಯವಾಗಿ ಭೋಗ ಲೋಧ ಪದ್ದೆ ಬಂದ್ಬಿಡ್ತು ಆಯಿತು ದೇವರ ದೇಹ ಬಿಡಿಸಲಿ ಅಲ್ಲಿ ಯೋಗ ಪ್ರಶ್ನಾದ ಅದೇ ದುರೂಪಮಾನ ಶುಚೀನಾ ಶ್ರೀಮತ ಅಂಗೆ ಹುಟ್ಟಿದ ಉತ್ಥಾನ ಪಾದನ ಅದು ಯಾರು ಸ್ವಾಯಿಂಭು ಬ್ರಹ್ಮದೇವರ ಮಗ ಸ್ವಾಯಿಂಭೂಮನು ಸ್ವಾಯಿಂಬಿನ ಮಗ ಉತ್ಥಾನ ಪಾದ ಉಾನಪಾದನ ಮಗನಾಗಿ ಸುರಿ ಸುನೀತಿಯಲ್ಲಿ ಹುಟ್ಟಿದ ಆದರೆ ಒಂದು ಹುಟ್ಟಿದ್ದಕ್ಕನೇ ಶ್ರೀಮಂತಿಗೆ ಮದ ಮತ್ತೆ ಹೇರಲಿಲ್ಲ ಯಾಕೆಂದ್ರೆ ಶುಚೀನಾ ನನಗೆ ಸಾಮಾನ್ಯನೇ ಅವನು ಒಳ್ಳೆ ಶ್ರೀಮಂತ ಆಶಿರ್ಬಹುದು ಆದ ಶುಚಿರ್ಭೂತ ಒಳ್ಳೆ ವಸ್ತು ದಿನ ಬಿದ್ದ ಸಂಪತ್ತಿನ ಮನದಿಂದ ದೇವರನ್ನು ಮರೆಯುವವರಲ್ಲವರಲ್ಲ ಅಂತಹ ಹುಟ್ಟಿದ ಆದರೆ ದೇವರು ಏನ್ ಮಾಡಿದ ಅವನನ್ನು ಯಾರಾದರೂ ಸುರು ಸುರುಚಿಯ ಮಗ ಉತ್ತಮನಂತೆ ಅವನ ಇದ್ದಿದ್ದರೆ ಮತ್ತೆ ಯೋಗ ಪುರುಷರಾಗುವ ಅಪ ಇತ್ತು ಆದ್ರೆ ಅಪಮಾನವನ್ನು ಸುರುಚಿಯ ಮೂಲಕ ಅವನಿಗೆ ಅಪಮಾನವಾಗುವಂತೆ ನೋಡಿಕೊಂಡು ಅವನ ಸಾಧನ ಬದಲು ಒಳ್ಳೆ ಸತ್ಪ್ರೇರಣೆ ನೀಡಲಿಕ್ಕೋಸ್ಕರವೇ ದೇವರು ಏನ್ ಮಾಡಿದ ಅಪಮಾನವನ್ನು ಸುರುಚಿ ಮೂಲಕ ಆಗುವಂತೆ ಮಾಡಿದ ಆರು ತಿಂಗಳು ಸಾಧನೆ ಉಳಿದಂತಹ ಲೋಕಮಾರ ಐದು ವರ್ಷದ ಗೂಸಾಗಿರುವಾಗಲೇ ಆ ಶುರುಚಿ ಏನೋ ಮಾತಾಡಿದ್ದಂತ ಅದನ್ನು ಸೀರಿಯಸ್ ಆಗಿ ತಗೊಂಡು ನಾನು ಇದು ಸೀರಿಯಸ್ ಆಗಿ ತಗೊಳ್ಕೊಂಡು ಈಗ ಮಾನ ಅಪಮಾನ ಆಟ ಆಡುವ ವಯಸ್ಸು ದಟ್ಟೆಯನ್ನು ನೋಡಬಹುದು ಈಗಾಕೆ ನೀನು ಅದನ್ನ ಸೀರಿಯಸ್ ಆಗಿ ತಗೊಳ್ತೀನಿ ಅಂತ ಹೇಳಿದ್ರೆ ನೀವು ಹೇಳಿದ್ರೆ ಅದನ್ನು ಉದ್ಧಾರಕ್ಕೇನು ಅಂತ ಹೇಳಿ ಅವರಿಂದ ಭಗವಂತನ ಉಪಾಸನೆಯ ಮಾರ್ಗವನ್ನ ತಿಳಿದು ದಾದಶಾಕ್ಷರ ಮಂತ್ರೋಪದೇಶವನ್ನು ಪಡೆದು ತಾಯಿಯಾದವಳು ಅಷ್ಟೇ ನೀನು ಹೋಗು ದೇವರ ಜ್ಞಾನ ಮಾಡಿಯೇ ನಿನ್ನ ಹಿರಿಯರು ನಿನ್ನ ಯಾರು ಸ್ವಾಯಂಬೂಮನು ಬ್ರಹ್ಮದೇವರು ಮುತ್ತಾತ ತಾತ ಇವರೆಲ್ಲರೂ ಎತ್ತರ ಕೇಳಿದ್ದಾರೆ ನೀನು ಅನೇಕ ಕುರುದಲ್ಲಿ ಬಂದಿದ್ದೀವಿ ಪದ್ಮ ನಾರಾಯಣನ ಪಾದ ಪದ್ಮದ ಆ ಆರಾಧನೆ ಬಟ್ಟೆ ಬೇರೆ ಯಾವುದು ನಿನಗೆ ಉಪಾಯ ಇಲ್ಲ ನೇರಕ್ಕೆ ಬರಲಿಕ್ಕೆ ಅಂತ ಹೇಳಿದಾಗ ಅವಳ ಮಾತನ್ನು ಮನಸ್ಸಲ್ಲಿಟ್ಕೊಂಡು ನಾರದರ ಉಪದೇಶವನ್ನು ಗಟ್ಟಿಯಾಗಿ ಮಾಡಿಕೊಂಡು ಸಾಧನೆಯನ್ನು ಮಾಡಿ ಆರು ತಿಂಗಳಲ್ಲಿ ಭಗವಂತನ ಒಲಿಸಿಕೊಂಡ ಅದೇ ಯೋಗ ಪೃಷ್ಟನಾದ ಧ್ರುವಕುಮಾರ ಶ್ರೀಮಂತನ ಮನೆಯಲ್ಲಿ ಹುಟ್ಟಿ ಸ್ವಾಯಂಬು ಮನವಿನ ಆ ಮನೆತನದಲ್ಲಿ ಹುಟ್ಟಿ ಒಳ್ಳೆ ಸಾಧನೆ ಮಾಡಿ ಭಗವಂತರ ಅನುಗ್ರಹಕ್ಕೆ ಪಾತ್ರನಾದ ಅಂಥವರ ಕಥೆಯನ್ನ ಪ್ರಚೇತನ ಸಭೆಯಲ್ಲಿ ಧ್ರುವ ಚರಿತ್ರೆಯನ್ನು ಯಾರು ಹೇಳ್ತಾರೆ ನಾರು ಇದೆಲ್ಲ ವಿಚಿತ್ರ ಇದು ಯಾವಾಗಲೂ ನಮ್ಮ ಕಾಲೇಲೆಲ್ಲ ಏನ್ರಿ ಹೊಳೆ ಗುರುಗಳ ಚರಿತ್ರೆ ಶಿಷ್ಯ ಹೇರಬೇಕು ಇಲ್ಲಿ ಶಿಷ್ಯನ ಚರಿತ್ರೆ ಗುರು ಹೇಳ್ತಾರೆ ಎಂತ ಮೌಲ್ಯವಂತ ಶಿಷ್ಯನ ಚರಿತ್ರೆ ಪ್ರಹ್ಲಾದನ ಚರಿತ್ರೆಯನ್ನ ಸಚೇತಸರ ಯಜ್ಞದಲ್ಲಿ ಯಾರು ಹೇಳಿದ್ರು ಅದಕ್ಕೆ ಉಪದೇಶ ಮಾಡಿದ ಗುರುಗಳು ಹೇಳ್ತಾರೆ ಗುರುಗಳು ಶಿಷ್ಯನ ಚರಿತ್ರೆ ಹೇಳ ದೊಡ್ಡದು ಶಿಷ್ಯನ ಚರಿತ್ರೆ ಗುರುಗಳು ಹೇಳುದು ವಿಶೇಷ ಗುರು ಚರಿತ್ರೆನ ಶಿಷ್ಯನ ಹೇಳೋದು ದೊಡ್ಡವಲ್ಲ ಇದು ವಿಶೇಷ ಅಷ್ಟು ಎತ್ತರ ಕೇಳಿದ ಅಷ್ಟು ಬಲವತ್ತರ ಸಾಕ್ಷಾತ್ಕಾರ ಪಡೆದ ಅದಕ್ಕೆ ಹೇಳಿದ್ದು ಯೋಗ ಭ್ರಷ್ಟನಾದವನು ಮತ್ತೆ ಹುಟ್ಟಿ ಬರ್ತಾರೆ ಎಂಬುದು ಇದು ದೃಷ್ಟ ಅಂತ ಸರಿ ಇನ್ನೊಂದು ಮುಂದೆ ಹೇಳ್ತಾರೆ ಏನು ಅಲ್ರಿ ಹುಟ್ಟಿ ಬಂದ್ರೆ ಇನ್ನೊಂದು ಹೇಳ್ತಾನೆ ನೋಡಿ ಅಥವಾ ಯೋಗಿನೇವ ಕುಲೇ ಭವತಿ ಜೀಮತ ಏತಿ ದುರ್ಲಭತರಂ ಲೋಕೇ ಜನ್ಮ ಯದೀ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬಂದ್ರೂ ಬರ್ತಾನೆ ಕೆಲವರು ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬರಬೇಕಂತೇನಿಲ್ಲ ಯಾರು ಮನೇಲಿ ಹುಡ್ತಾರೆ ಅಂದ್ರೆ ಯೋಗಿಗಳ ಆ ಮೋಕ್ಷೋಪಾಯವನ್ನು ಮಾಡ್ತಕ್ಕಂಥವರ ಮನತರದಲ್ಲಿ ಬಂದ್ಬಿಡ್ತಾರೆ ಯಾಕೆ ಭೀಮತ ಭೀಮತ ಅಂದ್ರೆ ಜ್ಞಾನಿಗಳಾದ ಅಂದ್ರೆ ಮೋಕ್ಷ ಸಾಧನವನ್ನು ಮಾಡ್ತಕ್ಕಂಥ ಮನ ತರದಲ್ಲಿ ಬಂದ್ಬಿಡ್ತಾರೆ ಮತ್ತೆ ಯಾಕಂದ್ರೆ ಶ್ರೀಮಂತರ ಮನತಲ್ ಬಂದ್ರೆ ಏನಾಗತ್ತೋ ಗೊಂದಲ ಇದೆ ಆದ್ರೆ ಸುಚಿರ ಪುತ್ರ ಪರವಾಗಿಲ್ಲ ಅಥವಾ ಏನು ಎಲ್ಲಪ್ಪ ಶ್ರೀಮಂತರ ಮನೇ ಹುಟ್ಟಿದ್ರು ಕೂಡ ಏನಾದ್ರು ಶ್ರೀಮಂತಿಕಿಂದ ಹಾಳಾಗಿ ಹೋಗುವ ಪ್ರಸಂಗ ಬಂತ ಸಂಶಯ ಪಟ್ರೆ ಅಲ್ಲ ಕೆಲವರು ಹಾಗಲ್ಲ ಆ ಜ್ಞಾನಿಗಳ ಕುಲದಲ್ಲೇ ಬಂದ್ಬಿಡ್ತಾರೆ ಮೋಕ್ಷ ಸಾಧನ ಅನುಷ್ಠಾನ ಮಾಡ್ತಕ್ಕಂಥ ಆಮನದಿಂದ ಬಂದ್ರೆ ಆ ವಾತಾವರಣ ಚೆನ್ನಾಗಿರುತ್ತಾದ್ರಿಂದಾಗಿ ಅವರು ವಂಶ ಮಾರ್ಗದಲ್ಲೇ ಸಾಗಿ ಉದ್ದಾರ ಆಗ್ತಾನೆ ಅಂತ ಕೃಷ್ಣ ಹೇಳ್ತಾರೆ ಇದಕ್ಕೆ ಹೇತದ್ದಿ ದುರ್ಲಭತರಂ ಲೋಕೇ ಜನ್ಮ ಯದಿಷಂ ಇಂತಹ ಜ್ಞಾನಿಗಳ ಮನತನದಲ್ಲಿ ಹುಟ್ಟಿ ಬರುವುದುಂಟಲ್ವಾ ಅಥವಾ ಶ್ರೀಮಂತನ ಮನತಲು ಹುಟ್ಟಿ ಬರುವುದುಂಟಲ್ವಾ ಈ ಎರಡೂ ಧರ್ಮ ಧರ್ಮ ಅಷ್ಟು ಸುಲಭದಲ್ಲಿ ಸಿಗುವುದಿಲ್ಲ ಅದು ಲೋಕದಲ್ಲಿ ತುಂಬಾ ದುರ್ಲಭ ತುಂಬಾ ಪುಣ್ಯ ಮಾಡಿದರೆ ಮಾತ್ರ ದೊರೀತದೆ ಎರಡು ತರದ ಜನ್ಮ ಅಂತ ಕೃಷ್ಣ ಹೇಳ್ತಾನೆ ಇದಕ್ಕೆ ಎಲ್ಲಿ ದೃಷ್ಟಾಂತ ಯೋಗನಾದವನು ಜ್ಞಾನಿಗಳ ಕುಲದಲ್ಲಿ ಬರ್ತಾನೆ ಅಂತಂಟು ಇದಕ್ಕೆ ದೃಷ್ಟಾಂತ ಯಾವುದು ಹೇಳಿ ಅದು ಉಪರ್ಹಣ ಎಂಬ ಗಂಧರ್ವರಾಗಿದ್ದರು ನಾರದು ಸ್ತ್ರೀಯರ ಜೊತೆಗೆ ಗಾನ ಮಾಡಿದರು ಆ ಸತ್ರದಲ್ಲಿ ಸ್ತ್ರೀಯರ ಜೊತೆಗೆ ಗಾನ ಮಾಡಿದಾಗ ಅಲ್ಲಿ ಒಂದು ರೀತಿಯಾಗಿ ರಸಿಕರಾದರು ದೇವರದ್ದೇ ಗಾನ ಮಾಡಿದ್ದರು ಮತ್ತೆ ಚಲನಚಿತ್ರ ಗೀತೆ ಹಾಡಿಲ್ಲ ಅವರು ಮುದ್ಗೀತನ ಗೀತೆಯನ್ನೇ ಹಾಡಿದ್ದಾರೆ ಆದ್ರೆ ಅದು ಶೈಲಿ ಸರಿಯಾಗಿರ್ಲಿಲ್ಲ ಅದಕ್ಕೆ ಅವರು ಶಾಪ ಕೊಟ್ಟರು ಶೂದ್ರನಾಗುವಂತ ಶೂದ್ರ ಜನ್ಮ ಅಂದ್ರೆ ದಾಸಿ ಪುತ್ರರಾದ್ರು ಆ ದಾಸಿ ಪುತ್ರರಾಗುವಾಗ ಚಾತುರ್ಮಾಸ್ಯ ಕಾಲದಲ್ಲಿ ಮಹಾ ಸತಿ ಯೋಗಿಗಳ ಯತಿಗಳ ಸಂಘ ಆಯಿತು ಆ ಸಂಘದಿಂದ ಮೂರೂ ಹತ್ತು ಭಗವದ್ ಅದ್ ಶ್ರವಣದ ಮಹಿಮೆಯಿಂದ ಪೂರ್ವ ಜನ್ಮದ ಸಾಧನೆಯೂ ಇದೆ ಅವರಿಗೆ ಆ ಜನ್ಮದಲ್ಲೇ ಅವರು ವಿಶೇಷವಾಗಿ ಗುರುಗಳು ಕರೆದರು ಯತಿಗಳು ವಿಶೇಷವಾಗಿ ಅವನಿಗೆ ತತ್ವೋಪದೇಶವನ್ನು ಮಾಡಿದರು ಅದನ್ನು ಮೆಲುಕು ಹಾಕ್ತಾ ಇದ್ದಾಗ ಅದೇ ದಾಸಿ ಪುತ್ರನಾಗಿರುವಾಗ ಅವರಿಗೆ ಭಗವಂತರ ದರ್ಶನ ಒಂದು ಕ್ಷಣ ಕಾಲದಲ್ಲಿ ಆಯಿತು ಆದ್ರೆ ಇನ್ನೂ ಅವರ ಸಾಧನೆ ಯೋಗ ಪಕ್ವವಾಗಿಲ್ಲ ಕೃಷ್ಣ ಹೇಳ್ತಾ ಭಗವಂತ ಭಾನು ಮಾ ಹೇಳಿದೆ ಆವಾಗ ಮತ್ತೆ ನೋಡ್ಬೇಕಂದ್ರೆ ಮತ್ತೆ ದೇವರನ್ನು ನೋಡುವಷ್ಟು ಪಕ್ವ ಪಕ್ವತೆ ಅವರಲ್ಲಿ ಇರಲಿಲ್ಲ ಒಂದು ರೀತಿಯಾಗೆ ಅದು ಪೂರ್ಣ ಪ್ರಮಾಣದ ಧ್ಯಾನ ಯೋಗದಲ್ಲಿ ಅವರು ಇರ್ಲಿಲ್ಲ ಅಂತ ಅರ್ಥ ಪಕ್ವ ಆಗಿಲ್ಲ ಇನ್ನು ಅದೇ ಹೇಳ್ತಾರೆ ದುರ್ದರ್ಶ ಕುಯೋಗಿನ ಅಂದ್ರೆ ಅರ್ಥ ಏನು ಇನ್ನೂ ನಿಮ್ಮ ಯೋಗ ಧ್ಯಾನ ಯೋಗ ಇನ್ನೂ ಪಕ್ವ ಆಗಿಲ್ಲ ಅಂತ ಸಾರು ಒಂದ್ ಸ್ವಲ್ಪ ದರ್ಶನ ಇದ್ದು ಶ್ಯಾಂಪಲ್ಲಿ ತೋರಿಸಿದ್ದೇನೆ ಅಂತ ಹೇಳಿದ ಇಲ್ಲ ಮುಂದಿನ ದಿನ ಅಂತ ಹೇಳಿದ್ರೆ ಅವರು ದಾಸಿ ಪುತ್ರರಾಗಿ ಆ ದಾಸಿ ಮಗನಾಗಿ ಕೂಸಾಗಿ ಹುಟ್ಟಿ ಆ ಚಾತುರ್ಮಾಸ್ಯ ಕಾಲದಲ್ಲಿ ಅತಿ ಸಹವಾಸ ಮಾಡಿ ಮೂರೂ ಹತ್ತು ಭಾಗವತ ಕೇಳಿದ ಮಹಿಮಾ ಪ್ರಭಾವದಿಂದ ಎಲ್ಲಿ ದಾಸಿ ಪುತ್ರ ಎಲ್ಲಿ ಬ್ರಹ್ಮದೇವರ ಮಗನಾಗಿ ಉತ್ಸಂಗ ದಾರ್ಯೆ ಬ್ರಹ್ಮರೆಯವರ ತೊಡೆಯಿಂದ ಹೋಗಿ ಎಷ್ಟು ಎತ್ತರ ಕೇಳ ಇದಕ್ಕಿಂತ ಮಿಗಿಲಾದ ಜ್ಞಾನಿಗಳ ಕುಲ ಉಂಟೇನೋ ಜಗದ್ಗುರು ಅಪಯೋಗಿ ಹುಟ್ಟಿಬೇಕಲ್ಲ ಇದು ಯೋಗಿನ ಭೀಮತಾ ಕೊಲೆ ಯೋಗಿಗಳಲ್ಲಿ ಶ್ರೇಷ್ಠವಾದದ್ದು ಕರ್ಮಯೋಗಿಗಳು ಜ್ಞಾನಯೋಗಿಗಳು ಭಕ್ತಿಯೋಗಿಗಳಂದು ಮೂರು ಯೋಗಿಗಳು ಜ್ಞಾನ ಕರ್ಮಯೋಗಿಗಳು ನಾವಲ್ಲ ಜ್ಞಾನ ಯೋಗಿಗಳು ಸನಕಾದಿಗಳು ಭಕ್ತಿಯೋಗಿಗಳು ದೇವತೆಗಳು ಅದರಲ್ಲಿ ಹೀರೋ ಯಾರು ಬ್ರಹ್ಮದೇವ ಅವನ ಎಲ್ಲ ಧೀವಂತ ಅಂತಹ ಬ್ರಹ್ಮದೇವರ ಮಗನಾಗಿ ಹುಟ್ಟುವ ಭಾಗ್ಯ ಬಂತು ಇದು ಇದೀ ನಿದರ್ಶನ ಪೂರ್ಣ ಪ್ರಮಾಣದಲ್ಲಿ ಯೋಗ ಮಾರ್ಗದಲ್ಲಿ ಸಾಧ್ಯ ಒಂದು ಕ್ಷಣಕಾರ ಮಾತ್ರ ದೇವರ ದರ್ಶನ ಮಾಡಿ ಮತ್ತೆ ನೋಡ್ಬೇಕಂತೆ ಎಷ್ಟು ಮಾಡಿದ್ರೂ ಸಾಧ್ಯ ಆಗಿಲ್ಲ ದುರ್ದೋಷ್ ಕುಯೋಗಿನ ಅಂತ ಭಗವಂತ ಹೇಳಿದ ಹಾಗೆ ಮತ್ತೆ ಅದನ್ನ ಬ್ರಹ್ಮದೇವರ ಮಗನಾಗಿ ಹುಟ್ಟಿ ಆವಾಗವರು ಕರ ಪ್ರಶ್ನೆ ಬರ್ತಾ ಇದ್ದಂತೆ ಹೇಳ್ತಾರೆ ರ್ಷಿಧನ್ಯೋಯ್ಕೀರ್ತಿರಾ ಕಂಬ್ಯಾಚರಣೀರೀರ್ಥಪಾದ ಪ್ರಿಯಶ್ರವಾ ಆಹೂತ ಯೋ ಮೇ ಶೀಘ್ರ ದರ್ಶನ ಯಾತಿ ಚೇತಸಿ ಆಗ ನಾರದರಾಗಿ ಬ್ರಹ್ಮದೇವರ ಮಗನಾಗಿ ಹುಟ್ಟಿದಾಗ ಅವರಿಗೆ ಯೋಗದ ಸಿದ್ಧಿ ಆ ಭಕ್ತಿಯ ಸಾಧನ ಪಕ್ವದಿಂದ ಅವರ ಬಾಯಿಂದ ಬಂದ ಮಾತು ಏನಂದ್ರೆ ಇವತ್ತು ನಾನು ಆ ಕೃಷ್ಣನ ಮಹಿಮೆಯನ್ನು ಹಾಡ್ತಾ ಇದ್ರೆ ಕೃಷ್ಣ ಇವತ್ತು ನನಗೆ ಒಬ್ಬ ವ್ಯಕ್ತಿಯನ್ನು ಕರಲೆ ಅಂತ ಹೇಳಿ ಎದುರಿಗೆ ಬಂದು ದರ್ಶನ ಕೊಡುವಂತೆ ಇವತ್ತು ನನಗೆ ಕರದರೆ ಬಂದ್ಬಿಡ್ತಾನೆ ದರ್ಶನ ಕೊಡ್ತಾನೆ ಅಷ್ಟು ಹತ್ತಿರಾಗಿದ್ದಾನೆ ಅಂತ ನಾರದರು ಹೇಳ್ತಾ ಇದ್ದಾರೆ ಹಾಗಾಗಿ ಯೋಗ ಭೃಷ್ಟನಾದವನು ಶ್ರೀಮಂತರ ಮನೆ ಹುಡ್ತಾನೆ ಎಂಬುದಕ್ಕೆ ದೃಷ್ಟಾಂತುವ ಅದೇ ಸರಿಯಾದ ಯೋಗ ಪಕ್ವತೆಯಿಲ್ಲದೇನೆ ಮತ್ತೆ ಅದು ತರಿ ಜಾರಿದಾಗ ಮತ್ತೆ ಅದನ್ನ ಪಕ್ವತೆಗೋಸ್ಕರ ಮತ್ತೆ ಹುಡ್ತಾನೆ ಅದು ಜ್ಞಾನಿಗಳ ಕುಲದಲ್ಲಿ ಧೀಮತಾಂ ಯೋಗಿನಾಂ ಕೂಲ ಹುಡ್ತಾನೆ ಎಂಬುದಕ್ಕೆ ನಿದರ್ಶನ ದಾಸಿ ಪುತ್ರರಾಗಿರ್ತಕ್ಕಂಥ ಹೀಗೆರ ದೃಷ್ಟಾಂತ ನಮ್ಮ ಕೈಯಲ್ಲಿದೆ ಹೀಗೆಲ್ಲ ಹೇಳ್ಬೋದು ಒಂದು ಕತೆ ಬರುತ್ತೆ ಈ ಪಾರಣ ಎಂಬ ಅಂತ ಒಬ್ಬ ಬ್ರಾಹ್ಮಣ ಅವನಿಗೆ ತುಂಬಾ ಬಡತನ ದಾರಿದ್ರೆ ನೀವೆಲ್ಲ ಕತೆ ಕೇಳಿದ್ದೀರಿ ಅದ ನಾನು ಈ ಸಂದರ್ಭವನ್ನ ಹೇಳ್ತೇನೆ ಅಷ್ಟೆ ತುಂಬಾ ಬಡತನ ಆದ್ರೆ ಪಿತೃಶ್ರಾದಿಗಳು ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ದ ಅದು ನಿಮಗೆಲ್ಲ ಗೊತ್ತಿದೆ ಸಾಸುವೆ ಕಾಳನ್ನು ಬೇಯಿಸಿ ಅದನ್ನೇ ಪಿಂಡ ಮಾಡಿ ಅದನ್ನೇ ಯಾರಿಗೆ ಕೊಟ್ಟು ಬ್ರಾಹ್ಮಣರಿಗೆ ಕೊಟ್ಟು ಭೋಜನ ಮಾಡಿಸ್ತಾ ಇದ್ದಾರೆ ತುಳಸಿ ದಳ ಇದೇ ನಿಮಗೆ ನಮಗೆ ಈಗ ತುಳಸಿ ದಳ ಅಂತ ಸ್ವಲ್ಪ ಸಂಭಾವನೆ ಅದೇ ಹಾಗೆ ಮಾಡ್ತೇವೆ ಎಲ್ಲರೂ ಬ್ರಾಹ್ಮಣರು ತುಳಸಿ ಇದ್ದದ್ರೆ ದೇವರು ಕೊಟ್ಟದ್ರಿಗೆ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದ ಅವನು ಶ್ರದ್ಧೆಗೆ ಮೆಚ್ಚಿ ದೇವರ ಅನುಗ್ರಹ ಮಾಡ್ತಾ ಇದ್ದರು ಆವಾಗ ಒಂದು ಕತೆ ಬರ್ತದೆ ಅಲ್ಲಿ ಈ ಬ್ರಾಹ್ಮಣ ಈಗ ಎಲ್ಲ ಮಾಡ್ತಾ ಇದ್ದದನ್ನು ನೋಡಿ ಒಂದು ರೀತಿಯಾಗಿ ಪರಮಾತ್ಮ ನಕ್ಕಂತೆ ಯಾಕೆ ನಂತೀರಿ ಅಂತ ಕೇಳಿದಾಗ ತುಂಬ ದಾರಿದ್ರೆ ಈಗ ಆ ಬ್ರಾಹ್ಮಣನಿಗೆ ಅಂತ ಹೇಳಿದಾಗ ಲಕ್ಷ್ಮೀ ಹೇಳಿದ್ಲಂತೆ ಅವನು ಬೇಕಾದಾಗಿ ಸಂಪತ್ತು ಕೊಡ್ರಿ ಉದ್ಧಾಡ್ತಾ ಇದ್ದೇನೆ ಪರಮಾತ್ಮ ಇನ್ನೂ ಪಕ್ವ ಆಗಿಲ್ಲ ಅಂತ ಹೀಗೆ ಕೊಟ್ಟವನು ಹಾಳಾಗಿ ಬಿಡ್ತಾನೆ ಅವನು ಮನಸ್ಸು ಪಕ್ವಾದ ಸಂಪತ್ತು ಕೊಟ್ಟರೆ ಉದ್ಧಾರ ಆಗ್ತಾನ ಪಕ್ವ ಆಗಿದ್ದ ಸಂಪತ್ತು ಕೊಟ್ಟರೆ ಹಾಳಾಗಿ ಹೋಗ್ತಾನೆ ಸುಮ್ಮನೆ ಇದ್ದಾರೆ ಆದರೆ ಲೋಕಕ್ಕೆ ತಿಳಿಸಬೇಕಾಗಿದೆ ಲಕ್ಷ್ಮೀದೇವಿ ಸ್ವಪ್ನದಲ್ಲಿ ಬಂದು ತಾನೇ ಅವಗೆ ನಿಧಿ ಇದ್ದ ನಿನ್ನ ಈ ಮನೆ ಈ ಭೂಗತವಾಗಿದೆ ನಿಧಿ ಅಂತ ಸ್ವಪ್ನದಲ್ಲಿ ಬಂದು ಹೇಳಿದ್ದ ಸ್ವಪ್ನದಲ್ಲಿ ಬಂದು ಹೇಳಿದಾಗ ಅಲ್ಲಿ ಅದನ್ನು ತೆಗೆದು ಅದನ್ನು ನೋಡಿದಾಗ ಒಳ್ಳೆ ಬಂಗಾರ ನಾಣ್ಯದ ತೊಪ್ಪನಿಗೆ ಸಿಕ್ತು ಬೇಕಾದ ಹಾಗೆ ಸಂಪತ್ತು ಬಂತು ಸಂಪತ್ತು ಬಂದಾಗ ಮದ ಏಳ್ತು ಯಾಕೆ ಇದು ಪಕ್ವವಾಗಿಲ್ಲ ಅವನಿಗೆ ಹೃದಯ ಪಕ್ಕ ಇಲ್ಲದಿದ್ದವರಿಗೆ ಸಂಪತ್ತು ಬಂದಾಗ ಬುದ್ಧಿ ಕೆರತ್ತೆ ಹಾಳಾಗಿ ಹೋಗ್ತಾರೆ ಆಯ್ತು ಎಲ್ಲರನ್ನೂ ಅಪಮಾನ ಮಾಡಲಿಕ್ಕೆ ಶುರು ಮಾಡಿದ ಅವಾಗ ಅಪಮಾನ ಮಾಡಲಿಕ್ಕೆ ಶುರು ಮಾಡಿದೆಲ್ಲ ಎಲ್ಲ ಈ ರೀತಿಯಾಗಿ ಆದಾಗ ಏನಾಯಿತು ಅಂದರೆ ಸಂಪತ್ತೆಲ್ಲ ಲೂಟಿಯಾಗಿ ಬಂತು ಹೌದು ಎಲ್ಲ ಕಳ್ಳಕ್ಕಾಗ್ ತಗೊಂಡು ಹೋದ್ರು ಏನಿಲ್ಲ ಮನೆಗೆ ಕೊನೆಗೆ ಹೋಗಿ ಏನು ಮಾಡಿದೆ ಅಂದರೆ ಎಲ್ಲ ವೈರಾಗ್ಯ ಬಂತು ಇದ್ದದ್ದನ್ನೆಲ್ಲ ಸ್ವಲ್ಪ ಕೊಟ್ಟು ಮಟ್ಟು ವೈರಾಗ್ಯ ಬಂತು ವೈರಾಗ್ಯ ಬಂದು ಕಾಡಿಗೆ ಹೋಗಿ ನಾರಾಯಣಷ್ಟಾಕ್ಷರ ಮಂತ್ರ ಜಪವನ್ನು ಮಾಡ್ತಾ ಸಿದ್ಧಿಯನ್ನು ಪಡೆದು ಏನಾದ ದೇಹ ಬಿಟ್ಟ ಮುಂದಿನ ಜನ್ಮದಲ್ಲಿ ಸುಧಾಮನಾಗಿ ಹುಟ್ಟಿ ಕೃಷ್ಣನಿಗೆ ಹತ್ತಿರಾದ ಆಗ ಸಂಬಂಧ ದೇವರು ಕೊಟ್ಟ ಅಹಂಕಾರ ಬಂದಿರೋ ಭಕ್ಷ ಕೂಡ ಈಗ ಸಂಬಂಧ ಕೊಟ್ಟ ಆಗ ಅಹಂಕಾರ ಬಂದ ಹಾಗೆ ಪಕ್ವ ಆದರೆ ದಾರಿ ಬಿಟ್ಟು ಅವರು ಮತ್ತೆ ಹುಡ್ತಾರೆ ಎಂಬುದಕ್ಕೆ ಕೃಷ್ಣನಿಗೆ ಹತ್ತಿರ ಆದರೆ ಹುಟ್ಟಿದ ಕೃಷ್ಣನಿಗೆ ಸಕನಾದ ಕೃಷ್ಣ ಅವನು ಎಷ್ಟು ವೈಭವದಿಂದ ಅವನಿಗೆ ಸ್ವಾಗತ ಮಾಡ್ತಾನೆ ಎಂತ ಮಂದಿ ಕೊಟ್ಟ ಸುಧಾಮ ಸುಧಾಮ ಸುಧಾಮನೇ ಆದ ಇಲ್ಲಿ ಧಾಮ ಕೊಟ್ಟ ಅಲ್ಲಿಯೂ ಧಾಮ ಕೊಟ್ಟ ಮತ್ತೆ ಅವನಿಗೊಂದು ಹೆಸರಿದೆ ಎಷ್ಟೋ ಜನರು ತಿಳ್ಕೊಂಡಿದ್ದಾರೆ ಕುಚೇಲ ಕುಚೇಲಂದ್ರೆ ಏನ್ರಿ ಕುಚೇಲಂದ್ರೆ ಏನೋ ಹರ್ಕು ಮುರ್ಕು ಹೊಟ್ಟೆ ಉಜ್ಞಾನ ಅಂತ ಅರ್ಥ ಎಲ್ಲರೂ ತಿಳ್ಕೊಂಡು ಇಷ್ಟೇ ಅವನ ಹಣೆ ಬರ ಅಂತ ಆ ರೀತಿಯಾಗಿ ಅರ್ಥ ಹೇಳಬೇಡಿ ಅದು ಇರ್ಬೋದು ಅದು ಹೈಲೈಟ್ ಮಾಡಿ ಯಾವಾಗ್ಲೂ ಹೇಳಬಾರದು ಖಂಡಿತ ಹೇಳ್ಬೇಡಿ ಆ ಅರ್ಥ ಅದು ಹೇಳ್ರಿ ದಾರಿದ್ರ ಸಂಕೇತ ಆದ್ರೆ ಅದು ಹೈಲೈಟ್ ಅಲ್ಲಲ್ಲಿ ಗುಣ ಇದೆ ಅವರಿಗೆ ಕೂಚೇಲ ಅಂದ್ರೆ ಗುಣ ಇದೆ ಅರಿಗಿನ ಬಟ್ಟೆ ಹರ್ಕುಮುರುಕು ಹರಕುಮುರುಕು ಬಟ್ಟೆ ಇದ್ರೂ ಕೂಡ ಅವನು ಯಾವುದನ್ನೂ ತೋರಿಸಿಕೊಳ್ಳದೆ ದೇವರು ಕೊಟ್ಟದ್ದು ತೃಪ್ತನಾಗಿ ಭಗವದ್ ಭಕ್ತನಾದ್ರಿಂದಾಗಿ ಅವನಿಗೆ ಈ ಲಿಂಗದೇಹ ಎಂಬ ಚೇಲ ಬಟ್ಟೆ ಲಿಂಗದೇಹ ಬಟ್ಟೆ ಆವರಣ ಎಂಬ ಬಟ್ಟೆ ಅವನಿಗೆ ಏನೂ ಎಫೆಕ್ಟೇ ಮಾಡಿಲ್ಲ ಕೂಚೇಲ ಲಿಂಗ ದೇಹ ಎಂಬುದು ಯಾರಿಗೆ ಎಫೆಕ್ಟೇ ಮಾಡಿದ್ರು ಕೆಟ್ಟ ಪರಿಣಾಮ ಬೀರ್ಲಿಲ್ಲ ಅಂತವ ಸುಧಾಮನು ಕುಚೇಲ ಹೀಗರ್ಥ ಬಿಟ್ಟು ಹರ್ಕೂ ಮರ್ಕು ಬಟ್ಟೆ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ದೇವರು ಕೃಷ್ಣನ ಭಕ್ತರಿಗೆ ಇನ್ಸಲ್ಟ್ ಮಾಡಬೇಡ ಅದೇ ಅರ್ಥ ಇಟ್ಕೊಂಡು ಯೋ ಲಿಂಗ ದೇಹ ಎಂಬ ಭಕ್ತರು ಅವನಿಗೇನೂ ಎಫೆಕ್ಟೇ ಮಾಡಿಲ್ಲ ಅದು ಹರ್ಕು ಮುರ್ಕೆ ಆಗಿತ್ತು ಅವನಿಗೇನು ಕೆಟ್ಟ ಪರಿಣಾಮ ಬೀರ್ಲಿಲ್ಲ ಅಂತ ಮಹಾನುಭಾವ ಅಂತ ಅರ್ಥ ಹೇಳುತ್ತೆ ಹಾಗೆ ಅರ್ಥ ಹೇಳಿ ಸರಿ ಅಂತ ಅದು ನಮ್ಗೆ ದೃಷ್ಟಾಂತ ಸಿಗತ್ತೆ ಸರಿ ಅವನು ಧ್ಯಾನ ಯೋಗದಿಂದ ದುಷ್ಟನಾದ ಯಾರು ಯಾರು ಹೇಳ ಭರತ ಅವನು ಯಾವ ಕುಲದಲ್ಲಿ ಹುಟ್ಟಿದ ಅವನು ಜಿಂಕೆ ಕುಲದಲ್ಲಿ ಹುಟ್ಟಿದ ಆದ್ರೆ ಜಿಂಕೆ ಕುಲದಲ್ಲಿ ಹುಟ್ಟಿದ್ರೂ ಕೂಡ ಆ ಪೂರ್ವಾಭ್ಯಾಸ ಬಿಡಲಿಲ್ಲ ಅದೇ ಹೇಳ್ತಾನೆ ಕೆಲವು ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ ಇತ್ತಲಾಯಿಂದ ಶ್ರೀಮಂತರ ಕುಲದಲ್ಲಿ ಹುಟ್ಟುವುದಿಲ್ಲ ಅತ್ಲಾ ಯೋಗಿಗಳ ಕುಲದಲ್ಲಿಯೂ ಹುಟ್ಟುವುದಿಲ್ಲ ಈಗ ಈ ಮುರನೇ ದೃಷ್ಟಾಂತ ಯಾವ್ದು ಹೇಳದು ನಮ್ಮ ಯಾರ್ರೀ ಭರತ ಭರತ ಇದ್ದಾನಲ್ಲ ಋಷಭನಾಮಕ ಪರಮಾತ್ಮನ ಪ್ರಥಮ ಪುತ್ರ ಅವನು ಹತ್ತೈದು ಇತೋ ಬಿಟ್ಟ ತದೋ ಬಿಟ್ಟ ಯೋಗ ಪುರುಷರಂತ ಗ್ಯಾರಂಟಿದ್ದಾನೆ ಯೋಗ ಪುರುಷರಾಗಿದ್ದಾರ ಇಲ್ಲ ಹರಿಣವನ್ನು ಧ್ಯಾನ ಮಾಡಿ ಹರಿತಾರಂತ ಬಿಟ್ಟನಾದ ಹರಿಣಾಗಿಯೇ ಹುಚ್ಚಿ ಬಿಟ್ಟ ಯಾವುದನ್ನು ಧ್ಯಾನ ಮಾಡ್ತಾ ಸಾಯ್ತೇವೋ ಅದೇ ಹಾಕ್ತೇವೆ ಅದರಂತೆ ಹಾಕ್ತೇವೆ ಹಾಗೆ ಯಾರು ಆದರೆ ಕೃಷ್ಣ ಮುಂದಿನ ಹೇಳ್ತಾರೆ ನೀವು ಏನನ್ನು ಪ್ರಾಕ್ಟೀಸ್ ಮಾಡ್ತೀರಿ ಅಭ್ಯಾಸ ಮಾಡ್ತೀರಿ ಆ ಬುದ್ಧಿ ನಿಮಗೆ ಮುಂದಿನ ಜನ್ಮದಲ್ಲೂ ನಿನಗೆ ಎಫೆಕ್ಟ್ ಬೀರುತ್ತೆ ಹೌದು ಅವನು ಶ್ರೀಮಂತರ ಕುಲದಲ್ಲಿ ಹುಟ್ಟಿಲ್ಲ ಯೋಗಿಗಳ ಕುಲದಲ್ಲಿ ಹುಟ್ಟಿಲ್ಲ ಜನ ಭರತ ಜಿಂಕೆ ಕುಲದಲ್ಲಿ ಹುಟ್ಟಿದ ಆದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪ್ರಾಮಾಣಿಕವಾಗಿರ್ತಕ್ಕಂತಹ ಆ ಧ್ಯಾನದ ಪ್ರಾಕ್ಟೀಸ್ ಅದು ಮಾಡಿ ಮಾಡಿ ಆ ಪೂರ್ವ ದೇಹದಲ್ಲಿ ಮಾಡಿದ ಆ ಬುದ್ಧಿ ಸಂಯೋಗ ಆ ಹರಿಯಲ್ಲೇ ಮನಸ್ಸನ್ನು ಸಂಯೋಜನೆ ಮಾಡಿದ್ದಾನ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಒಂದು ಅಭ್ಯಾಸ ಇಟ್ಟಲ್ಲ ಅದರಿಂದಾಗಿ ಪುನಃ ಅವನು ಮತ್ತೆ ಪೂರ್ವ ಜನ್ಮದ ಸ್ಮರಣೆ ಬಂದದ್ದಲ್ಲೇ ಹಿಂದಿನ ಜನ್ಮದಲ್ಲಿ ನಾನು ಇಂತ ರಾಜನ ಮಗನಾಗಿದ್ದೆ ಗಂಡಕಿ ತೀರಕ್ಕೆ ಹೋಗಿ ದೇವರ ಧ್ಯಾನ ಮಾಡ್ತಾ ನನಗೆ ಆ ಜಿಂಕೆ ಗಂಟು ಬಿತ್ತು ಆದರೆ ದಿಂಕೆ ಧ್ಯಾನ ಮಾಡಿದ್ರೆ ನನಗೆ ಇಂಥ ಗತಿ ಬಂತು ಇನ್ನು ಎಂದೂ ಕೂಡ ಯಾವ ಸಂಘ ನಾನು ಮಾಡಬಾರ್ದು ಅಂತ ಕರೆಗೆ ಕಾವಜರ ಪರ್ವತರು ಹೋಗಿ ತನ್ನಷ್ಟು ತಾನೆ ದೇವರನ್ನು ಧ್ಯಾನ ಮಾಡ್ತಾ ಮತ್ತದೇ ಗಂಡಕಿ ನದಿಯ ತೀರದಲ್ಲಿ ಅದು ದೇಹತ್ಯಾಗ ಮಾಡಿ ಮತ್ತೆ ಅಂಗಿರಸ ಗೋತ್ರದ ಬ್ರಾಹ್ಮಣ ಕುರದಲ್ಲಿ ಜಡಭರತರಾಗಿ ಬಂದು ಏರೊಬ್ಬ ಅಲಿ ದೇವರ ಧ್ಯಾನ ಎಲ್ಲರನ್ನ ಜಾಡಿಸ್ಕೊಂಡ್ಬಿಟ್ಟು ಎತ್ತರಕ್ಕೇರಿದ ಅಂದ್ರೆ ಕೆಲವು ಸಂದರ್ಭದಲ್ಲಿ ಏನಾಗತ್ತೆ ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಒಳ್ಳೆ ಅಭ್ಯಾಸ ಸಾಧನೆ ಅದು ಮುಂದಿನ ಜನ್ಮದಲ್ಲಿಯೂ ನಮಗೆ ಆ ದೇವರ ಮನಸ್ಸು ಇಟ್ಟು ಬಿಟ್ಟು ಧ್ಯಾನ ಅದು ಮತ್ತೆ ಪೂರ್ವದೇಹದಿಂದ ಅದು ಬರುವ ಬಂದಿರುತ್ತಲ್ಲ ಆ ಪ್ರಾಕ್ಟೀಸ್ ಮಾಡಿದ್ದನ್ನ ಅದನ್ನು ಮುಂದುವರಿಸಿಕೊಂಡು ಸಿದ್ಧರು ಪಡಿತಾನೆ ಎಂಬುದಕ್ಕೆ ಜನಭರತ ನಮಗೆ ಉತ್ತಮ ದೃಷ್ಟಾಂತರ ಆ ಧ್ಯಾನ ಸಂಪೂರ್ತಿಯಾಗಿ ಯತ್ನ ಕಳೋತೀನಿ ಖಂಡಿತವಾಗಿ ಯತ್ನ ಮಾಡ್ತಾನೆ ಆದರೆ ಇಂಥ ಪರ್ಚಿಕರ್ ಆಗಿ ಇಂಥ ಗುಣದಲ್ಲಿ ಹುಟ್ಟಬೇಕಾಗಿಲ್ಲ ಸಂದರ್ಭದಲ್ಲಿ ಅಂತ ಉತ್ತಮ ಮಟ್ಟದಲ್ಲಿ ಯಾವ ಗ್ರಹದಲ್ಲಿ ಹುಟ್ಟಿದ್ರು ಡೆವಲಪ್ ಆಗಿಬಿಡ್ತಾರ ಯಾಕೆಂದ್ರೆ ಹಿಂದಿನ ಜನದ ಸಂಸ್ಕಾರ ಆ ಅಭ್ಯಾಸದ ಪ್ರಯತ್ನ ಅದು ವಿಫಲ ಆಗ್ತದಂತೆ ಅವರು ಕಂಚಿನ ಜನ ಮಾಡುವಂತೆ ಒಳ್ಳೆ ಅವಕಾಶ ಕಲ್ಪಿಸಿ ಕೊಡ್ತಾನೆ ಅದನ್ನೇ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ತತ್ರ ಬುದ್ಧಿ ಸಂಯೋಗಂ ತಪತೆ ಪೌರು ದೈಹಿಕಂ ಯಥೋ ಭೂಯ ಸಂಸಿದ್ಧ ಅದು ಒಳ್ಳೆ ಅಲ್ಲಿ ಅವನು ಮುಂದುವರ್ತಾನೆ ದ್ರೋಣ ಮುಂದುವರೆಸಿದ ಇವನು ಮುಂದುವರಿಸಿದ ಅದರಂತೆ ಜಡಭರದೂ ಕೂಡ ಭರತನು ಜಿಂಕೆಯಾದಾಗಲೂ ಕೂಡ ದೇವರ ಸ್ಥಾನ ಬಿಟ್ಟಿದ ಪೂರ್ವದೇಹದ ಸ್ಮರಣೆ ಆ ಪೂರ್ವದೇಹದಲ್ಲಿ ಮಾಡಿದ ಸಾಧನೆಯಿಂದ ಮುಂದುವರೆಸ್ತಾನೆ ಅವನಿಗೆ ಆ ಧ್ಯಾನಯೋಗದ ಆ ಮನಸ್ಸಿನ ಯೋಗ ಅದನ್ನು ಮತ್ತೆ ಪಡಿತಾನೆ ಮತ್ತೆ ಪ್ರಾರ್ಥನೆ ಮಾಡ್ತಾನೆ ಹಾಗಾಗಿ ಸಂಸಿದ್ದು ಧ್ಯಾನ ಪೂರ್ತಿ ಆಗುವಂತೆ ಅವನು ಪ್ರಯತ್ನ ಮಾಡ್ತಾನೆ ಅದಕ್ಕೆ ಒಳ್ಳೆ ದರ್ಶನ ಜಡಭರತಾದೇವು ಹಾಗಾಗಿ ಅಲ್ಲಿ ಮಾಡೇ ತಿರ್ತಾನೆ ಹೇಳ್ತಾರೆ ಅಲ್ರಿ ಒಂದೊಂದ್ಸರ್ತಿ ಆ ವಾತಾವರಣ ಇರುವುದಿಲ್ಲ ಹ್ಯಾಕ್ ಮಾಡ್ತಾನ್ರಿ ವಾತಾವರಣ ಇರುವುದಿಲ್ಲ ಅಂದರೆ ನನಗನಿಸ್ತಾ ಇದೆ ಆ ವಾತಾವರಣದಲ್ಲಿ ಹುಟ್ಟಿರುವುದಿಲ್ಲ ಒಂದೊಂದು ಸರ್ತಿ ಈಗ ಜಿಂಕೆ ಕೊರದಲ್ಲಿ ಹುಟ್ಟಿದ ಅದು ಧ್ಯಾನ ಮಾಡತಕ್ಕಂತಹ ವಾತಾವರಣವೇ ಅಲ್ಲ ನೀಚ ಯೋಧಿಯಲ್ಲಿ ಹುಟ್ಟಿಬಿಟ್ಟಿದ್ದಾನೆ ಹಾಗೇನು ಮಾಡೋದು ಅವನಿಗೆ ವಾತಾವರಣ ನೆಟ್ಟಿಗಿಲ್ಲ ಅಭ್ಯಾಸ ಮಾಡಲಿಕ್ಕೆ ಅವಕಾಶ ಇಲ್ಲ ಅಭ್ಯಾಸ ಮಾಡಿದರೆ ಮಾತ್ರ ವಾತಾವರಣ ಇದ್ರೆ ವಾತಾವರಣ ಅಭ್ಯಾಸ ಮಾಡುವ ಪ್ರಸಂಗ ಬರುತ್ತೆ ಅಭ್ಯಾಸ ಮಾಡಿದ್ರೆ ಮತ್ತೆ ಜ್ಞಾನವನ್ನು ಕಂಟಿನ್ಯೂ ಮಾಡಬಹುದು ಸುಮ್ಮನೆ ಅಯ್ಯೋ ಅಭ್ಯಾಸ ಮಾಡದೇ ಇಲ್ಲ ಏನು ವಾತಾವರಣ ಬೇಕಾಗಿಲ್ಲ ಆ ಪೂರ್ವ ಜನ್ಮದ ಸಾಧನೆ ಅವನ ನಾಟ್ರಮ್ ಇರುತ್ತೆ ಅಂತ ಪರಮಾರ್ಥ ಹೇಳ್ತಾರೆ ಯಾವ ವಾತಾವರಣ ಬೇಕಾಗಿಲ್ಲ ಹಾಗೆ ಆ ಪೂರ್ವ ಜನ್ಮದ ಅಭ್ಯಾಸಕ್ಕಷ್ಟು ಮಹತ್ವ ಕೊಟ್ಟು ಪರಮಾರ್ಥ ಅವನನ್ನು ಎರೀತಾರಂತೆ ಅವನು ಪ್ರಯತ್ನ ಮಾಡಬೇಕಾಗಿಲ್ಲ ಆ ಧ್ಯಾನ ಮಾರ್ಗದಲ್ಲಿ ಸಲಿಕದೆ ಹಿಂದಿನ ಜನ್ಮದ ಮಾಡಿದ ಸಾಧನೆಯನ್ನ ದೇವರ ಮನಸ್ಸಲ್ಲಿ ಇಟ್ಕೊಂಡು ಅವನು ಕನ್ಸ್ಯೂಮ್ ಮಾಡಬೇಕು ಅಂತ ದಯಾಮಯನಾಗಿ ಭಗವಂತನ ಅಂತರಂಗದಲ್ಲಿ ನಿಂತು ಅವನಿಗೆ ಪ್ರೇರಣೆ ಮಾಡ್ತಾನೆ ಅಂತಹ ವಾತಾವರಣ ಇಲ್ದಿದ್ದು ಆಗತ್ತೆ ಅದಕ್ಕೆ ಜಡ ಬರ ತರತ್ತೆ ಜಿಂಕೆಯಾಗಿ ಹೊಂದಿದಾಗ ಅವರಿಗೆ ಆ ಪೂರ್ವಾಭ್ಯಾಸ ಭಾವದಿಂದ ಅವನು ಧ್ಯಾನ ಯುಗದಲ್ಲಿ ಏಕಾಂಗಿಯಾಗಿದ್ದು ಧ್ಯಾನ ಮಾಡಿದ್ದೇನು ಆ ವಾತಾವರಣ ಹಾಗೆ ಎಂತಹ ವಾತಾವರಣದಲ್ಲಿ ಕೂಡ ದೇವರು ಹಿಂದಿನ ಒಳ್ಳೆ ಕಲ್ಯಾಣ ಕಾರ್ಯವನ್ನು ಮತ್ತೆ ಮುಂದುವರಿಸಿ ಹೊರಕೊಡುವಂತೆ ದಯಾಮನಾಗಿ ಭಗವಂತ ವರ್ತಿಸ್ತಾನೆ ಎಂದು ಇದರಿಂದ ಗೊತ್ತಾಗತ್ತೆ ಅದನ್ನ ಕೃತ್ಯ ಹೇಳ್ತಾನೆ ಯತತೆಗೆದ ಯಾಕೆಂದ್ರೆ ಪೂರ್ವಾಭ್ಯಾಸ ಇರುವುದೇನೇ ಇವ ಹೇ ಈ ಜನ್ಮದಲ್ಲಿ ಅವನಿಗೆ ಅಂತಹ ಒಂದು ಅವನ ಪ್ರಯತ್ನಕ್ಕೆ ಬೇಕಾದಂತಹ ವಾತಾವರಣ ಇಲ್ದಿದ್ರೂ ಕೂಡ ಸಹಜವಾಗಿ ಪರಮಾತ್ಮ ಪ್ರವೃತ್ತಿಹೀನರಾಗಿದ್ರು ಕೂಡ ಪೂರ್ವಾಭ್ಯಾಸ ಬಲ ಎಂಬುದು ಆ ಸಂಸ್ಕಾರ ಏನಿದೆ ಅದನ್ನು ಅವನ ಧ್ಯಾನಕರ್ಮ ಅಂದರೆ ಅವನು ಹೆಳದೇ ತೀರತ್ತೆ ಅವನು ಮಾಡೇ ತೀರ್ತಾನೆ ಎಂಬುದು ಕೃಷ್ಣ ಹೇಳಿರ್ತಕ್ಕಂತಹದ್ದು ಪೂರ್ವಾಭ್ಯಾಸೇನು ತೇನೈವ ಹಿಯತೆ ಹವಶೋಪಿ ಸಹ ಜಿಜ್ಞಾಸುಪಿ ಯೋಗಸ್ಯ ಶಬ್ದ ಬ್ರಹ್ಮ ಅತಿವರ್ತದೆ ಬಹಳ ಚೆನ್ನಾಗಿ ಹೇಳ್ತಾರೆ ಈ ಧ್ಯಾನದ ಇಷ್ಟು ಮಹತ್ವವನ್ನು ಹೇಳಿ ಹಾಗಾಗಿ ಯೋಗ ಭೃಷ್ಟನಿಗೂ ಪುಣ್ಯ ಲೋಕಾದಿಗಳಾಗ್ತದಲ್ವಾ ಯೋಗ ಭೃಷ್ಟನಿಗೂ ಪುಣ್ಯಲೋಕಾದಿಗಳಾಗದೆ ಯೋಗ ಮಾಡಿ ಮಧ್ಯದಲ್ಲಿ ಏನೋ ತೊಂದರೆ ಬಂದು ಬಿಟ್ಟವನಿಗೂ ಪುಣ್ಯಲೋಕ ಪ್ರಾಪ್ತಿ ಮತ್ತೆ ಮುಂದಿನ ಜನ್ಮದಲ್ಲಿ ಒಳ್ಳೆ ಆ ಭಗವಂತನ ಧ್ಯಾನ ಯೋಗದಲ್ಲಿ ಯಶಸ್ವಿಯಾಗುವಂತೆ ಅವಕಾಶ ಸಿಗ್ತದೆ ಹಾಗಾಗಿ ಯಾಕೆ ನೀವು ಅದಕ್ಕೆ ಯತಥೋಪಿ ಹರೆ ಪದ ಸಂಸ್ಮರಣೆ ಸಕಲ ಭೇದ ಮಾಶ ಪರತಸ್ತು ಯುವಕಿಯ ಪದಂ ಪರಮಂ ಸ್ಫುಟನೇ ಇಷ್ಟತಿ ತತ್ ಕಿಮಿ ಅಕ್ರಿಯತೆ ಅಂತ ಆಚಾರ್ಯರು ಹೇಳಿದಂಥದ್ದು ಒಳ್ಳೆ ಸಮರ್ಪಕವಾಗಿದೆ ಅಲ್ಲಿ ಹೇಳ್ತಾರೆ ನೋಡಿ ಧ್ಯಾನ ಮಾಡಿ ಮಧ್ಯದಲ್ಲಿ ಕೈ ಬಿಟ್ಟವರಿಗೆ ಪುಣ್ಯ ಲೋಕಾದಿಗಳು ಪ್ರಾಪ್ತಿಯಾಗ್ತದೆ ಅಂತ ನಾನು ಪ್ರತ್ಯೇಕ ಹೇಳಿದ್ರೆ ಅದು ಕೈಮುತ್ಯ ನ್ಯಾಯದಿಂದ ಯಾಕೆಂದ್ರೆ ಕಿಜ್ಞಾಸುರ ವಿ ಶಬ್ದ ಬ್ರಹ್ಮ ಅತಿ ನೀವು ಧ್ಯಾನ ಮಾಡಬೇಕಾಗಿಲ್ಲ ಧ್ಯಾನ ಮಾಡಲಿಕ್ಕೆ ಆರಂಭ ಮಾಡಬೇಕಾಗಿಲ್ಲ ಮಧ್ಯೆ ಕೈ ಬಿಡ್ತೀರಿ ಅವರಿಗೆ ಪುಣ್ಯದ ಮಾತ್ರ ಪ್ರಾಪ್ತಿಯಲ್ಲ ಧ್ಯಾನ ಏನು ಅಂದರೆ ಯಾರು ತಿಳಿಸಿ ಬರ್ತಾನೆ ಅವನಿಗೆ ಆಗತ್ತಂತೆ ಅವನಿಗೆ ಮೋಕ್ಷ ಆಗತ್ತಂತೆ ಶಬ್ದಬ್ರಹ್ಮ ಅತಿ ಬರ್ತದೆ ಶಬ್ದ ಬ್ರಹ್ಮ ಹೀಗೆ ಮಾಡು ಹೀಗೆ ಮಾಡಬೇಕ ವಿಧಿ ನಿಷೇಧ ವಚನ ಇದು ಯಾರಿಗೆ ಇಲ್ಲ ಮುಕ್ತರಿಗಿಲ್ಲ ಹೀಗೆ ಮಾಡು ಹೀಗೆ ಮಾಡಬಾರ್ದು ವಿಧಿ ನಿಷೇಧ ರೂಪವಾದ ಶಬ್ದ ಬ್ರಹ್ಮನನ್ನ ಮೀರಿ ಬಿಡ್ತಾರ ವಿಧಿ ನಿಷೇಧಕ್ಕೆ ಬದ್ಧನಾಗಿದಂತಹ ಮೋಕ್ಷ ಸ್ಥಿತಿ ಪಡಿತಾನೆ ಯಾರು ಮಾಡಬೇಕಾಗಿಲ್ಲ ನಾನು ಧ್ಯಾನ ಏನು ಅಂತ ತಿಳ್ಕೊಳ್ಬೇಕು ಅಂತ ಇಚ್ಛೆಪಟ್ಟವರಿಗೆ ಮೋಕ್ಷ ಸಿದ್ಧಿ ಆಗತ್ತೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ಧ್ಯಾನ ಮಾಡಿ ಮಧ್ಯದಲ್ಲಿ ಕೈ ಬಿಟ್ಟವರಿಗೆ ಪುಣ್ಯ ಲೋಕಾದಿಗಳು ಪ್ರಾಪ್ತಿ ಆಗ್ತದೆ ಅಂತ ಏನ್ ಹೇಳ್ತಕ್ಕಂಥದ್ದಪ್ಪ ಧ್ಯಾನ ಏನು ಅಂತ ತಿಳ್ಕೊಳ್ಲಿಕ್ಕೆ ಬಯಸಿದವನಿಗೂ ಕೂಡ ಮೋಕ್ಷ ಆಗ್ತದೆ ಅಂತ ಹೇಳಿದ್ರೆ ಇನ್ನು ಧ್ಯಾನ ಆರಂಭ ಮಾಡಿ ಮಧ್ಯದಲ್ಲಿ ಕೈ ಬಿಟ್ಟವರಿಗೆ ಪುಣ್ಯ ಲೋಕಾದಿಗಳು ಪ್ರಾಪ್ತಿ ಆಗ್ತದೆ ಅಂತ ಪ್ರತ್ಯೇಕವಾಗಿ ಹೇಳಬೇಕೇನು ಅಂತ ಹೇಳ್ತಾನೆ ಸಜ್ಞಾತೃಪಿ ಯೋಗಸ್ಥ ಶಬ್ದಬ್ರಹ್ಮ ಅತಿವರ್ತದೆ ಹಾಗಾಗಿ ಕಿಂಚಿತ್ ಕಾಲ ಯೋಗಾನುಷ್ಠಾನ ಧ್ಯಾನ ಮಾಡಿದವ ನೀವು ಹಾಗಾಗಿ ಫಲ ಸಿಗತ್ತೆ ಹಾಗಾಗಿ ಮಧ್ಯದಲ್ಲಿ ತೊಂದರೆ ಬಂತು ಅಂತ ಬಿಳ್ಳಿಕ್ಕೆ ಹೋಗಬೇಡಿ ಎಷ್ಟು ಸಾಧ್ಯ ಆಯಿತು ಅಷ್ಟು ಮಾಡಿ ಅಂತ ಕೃಷ್ಣ ಹೇಳಿದ ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿ ನೋಡಿ ಅವನು ತುಂಬಾ ಪ್ರಯತ್ನ ಮಾಡಿದ್ದಾನೆ ಅಂದ್ರೆ ನಾನು ಪ್ರಯತ್ನ ಮಾಡಿದ್ದಾನಂದ್ರೆ ಏನರ್ಥ ಹಾಗಾದರೆ ಒಂದು ಪ್ರಶ್ನೆ ಬಂತು ಆದರೆ ನಾನು ಈಗ ಒಂದು ಕೆಲಸ ಮಾಡೋಣ ಪ್ರವಚನ ಕೇಳೋದಷ್ಟೇ ಈಗ ಆರನೇ ಅಧ್ಯಾಯ ಧ್ಯಾನ ಯೋಗ ಇದನ್ನು ತಿಳ್ಕೊಳ್ಬೇಕು ಅಂತ ನೀವೆಲ್ಲ ಪ್ರವಚನಕ್ಕೆ ಬಂದಿದ್ದೀರಿ ನಿಮಗೆ ತಿಳ್ಕೊಳ್ಬೇಕಂತ ಇಚ್ಛೆ ಇದೆ ನಿಮ್ಗೆ ಮೋಕ್ಷ ನೀವು ಏನಿನ್ ಜ್ಞಾನ ಅನುಷ್ಠಾನ ಮಾಡ್ಬೇಕಾಗಿಲ್ಲ ಹೇಳಿದ್ದಲ್ಲೋ ಯಾರು ಜ್ಞಾನ ಯೋಗ ಏನು ಅಂತ ತಿಳ್ಕೊಳಿಕ್ಕೆ ಬಯಸ್ತಾರೋ ಅವರಿಗೆಲ್ಲ ಮೋಕ್ಷ ಅಂದ್ರೆ ಇವತ್ತೆಲ್ಲ ನೀವು ಬಯಸ್ತಿದ್ದೀರಿ ಯಾರ ಯೋಗ ಏನು ತಿಳ್ಕೊಬೇಕು ಇಚ್ಛೆಯಿಂದ ಪ್ರವಚನಕ್ಕೆ ಬಂದಿದ್ದೀರಿ ಆಯ್ತು ನೀವು ಜಿಜ್ಞಾಸು ಆಗಿದ್ದೀರಿ ನಿಮ್ಗೆ ಮೋಕ್ಷ ನಿಮ್ ಯಾರು ಜ್ಞಾನ ಯೋಗ ಅನುಷ್ಠಾನ ಮಾಡುವ ಅಗತ್ಯ ಇಲ್ಲ ಈಗ ಭಾಷೆ ಬಂದ್ಬಿಡತ್ತೆ ಅದಕ್ಕೆ ಉತ್ತರ ಅಂದ್ರೆ ಅದಕ್ಕೆ ಹಾಗಲ್ಲ ಧ್ಯಾನ ಯೋಗ ತಿರು ತಿಳ್ಕೊಳ್ಬೇಕು ಇಚ್ಛೆಪಟ್ಟ ತಕ್ಷಣವೇನೆ ನಿಮಗೆ ಮೋಕ್ಷ ಆಗೋಲ್ಲ ಧ್ಯಾನ ಯೋಗ ತಿಳ್ಕೊಳ್ಬೇಕು ಅಂತ ಯಾರು ಇಚ್ಛೆಪಟ್ಟು ಈ ಪ್ರವಚನಕ್ಕೆ ಬರ್ತಾನೋ ಧ್ಯಾನ ತಿಳ್ಕೊಳ್ತಾನೋ ದೇವರು ಅವನಿಗೆ ಏನ್ ಮಾಡ್ತಾನೆ ಅಂದ್ರೆ ಅವನು ಧ್ಯಾನ ಅನುಷ್ಠಾನ ಮಾಡುವಂತೆ ಅವಕಾಶವನ್ನು ಕಲ್ಪಿಸ್ತಾನೆ ಧ್ಯಾನ ಅನುಷ್ಠಾನ ಮಾಡುವಂತೆ ಅವಕಾಶ ಕಲ್ಪಿಸಿ ಒಮ್ಮೊಮ್ಮೆ ಆಗೋದಿಲ್ಲ ಮತ್ತೆ ಮುಂದಿನ ಧರ್ಮದಲ್ಲಿ ಮತ್ತೆ ವಿಶೇಷವಾಗಿ ಧ್ಯಾನ ಮಾಡಲಿಕ್ಕೆ ಅವನಿಗೆ ಅವಕಾಶ ಕಲ್ಪಿಸ್ತಾರೆ ಅಲ್ಲಿ ದಾರಿದ್ರೆ ಅದಕ್ಕಿಂತ ಇನ್ನೂ ವಿಶೇಷವಾಗಿ ಧ್ಯಾನ ಮಾಡಲಿಕ್ಕೆ ಮುಂದಿನ ಜನ್ಮದಲ್ಲಿ ಅವಕಾಶ ಕಲ್ಪಿಸಿ ಹೀಗೆ ಜನ್ಮ ಜನ್ಮ ಜನ್ಮದಲ್ಲಿ ನಮ್ಮ ಪ್ರಯತ್ನ ಹೇಗಿದೆ ಹಾಗೆ ಮಾಡ್ತಾ ಮಾಡ್ತಾ ಕೊಡಗೆ ಒಂದಾನ ಜನ್ಮದಲ್ಲಿ ಭಗವಂತನ ಸಾಕ್ಷಾತ್ಕಾರವೇ ಹಾಕಿದರೆ ಅದರಿಂದಾಗಿ ಭಗವತ್ ಪ್ರಸಾದ ಹೋಗ್ತಾರೆ ಅದನ್ನೇ ಹೇಳ್ತಾನೆ ಪ್ರಯತ್ನ ಯೋಗಿ ಸಂಶುದ್ಧ ಕಲ್ಪಿ ಕಿರುಬಿಟ ಜನ್ಮ ಸಂಪಿದ್ದ ಜನ್ಮ ಜನ್ಮದಲ್ಲಿ ಡೆವಲಪ್ ಮಾಡ್ತಾ ವಿಧಾನವನ್ನ ಅವನು ಪಕ್ವತೆ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಲ್ಲ ದೇವರ ದರ್ಶನದಿಂದ ಆ ಧ್ಯಾನದ ಪೂರ್ತಿ ಫಲವನ್ನು ಪಡೆದು ಅವನು ಪರಾಂಗಕ್ಕಿಂತ ಪರಮ ಪ್ರಸಾದವನ್ನು ಪಡಿತಾನೆ ಹಾಗಾಗಿ ಅದನ್ನ ಹೇಳಿದ ಶಾಸ್ತ್ರಕಾರರು ಒಂದು ಜನ್ಮದಲ್ಲಿ ಆಗುವುದಿಲ್ಲ ಬಹುಣ ಜನ್ಮನ ಮಂತೆ ಜ್ಞಾನವ ನಾವು ಪ್ರಪಂಚವೇ ಬಹಳ ಜನ್ಮದ ಸಾಧನೆಯೇ ಬೇಕಪ್ಪ ಒಂದು ಜನ್ಮದಲ್ಲಿ ಆಗುವುದಿಲ್ಲ ಒಂದೇ ಜನ್ಮದಲ್ಲಿ ನಾನು ಎಲ್ಲ ಮಾಡಿಬಿಡ್ತೇನೆ ಅಂದ್ರೆ ಆಗೋದಿಲ್ಲ ತಾಳಿದವನು ಬಾಳಿಯಾನು ತಾಳು ಬೇಕು ಸಾರಿ ಮಾಡಿ ಸಾಧನೆ ಮಾಡಿ ಮಾಡೇ ಬರ್ಬೇಕು ಅದನ್ನೇ ಹೇಳ್ತಾರೆ ಅತಿ ಶ್ರದ್ಧೆಯಿಂದ ಜಿಜ್ಞಾಸು ದೇವರ ಧ್ಯಾನ ಏನಂತ ತಿಳ್ಕೊಂಡವನು ವಿಷ್ಣು ಭಕ್ತಿ ಅವನು ದೇವರನ್ನ ತಿಳ್ಕೊಂಡು ಧ್ಯಾನ ಮಾಡಿ ಬಹುದಿನ ಮೊದಲು ಈ ರೀತಿಯಾಗಿ ಮಾಡ್ತಾ ಮಾಡ್ತಾ ಒಂದಲ್ಲೋ ಒಂದಿನಿಂದ ದೇವರನ್ನ ಕಾಣ್ತಾನೆ ಕಂಡಾಗ ನಾರಾಯಣನ ಪ್ರವೇಶ ಮೋಕ್ಷ ಅವನಿಗಾಗತ್ತೆ ಬೇರೆ ಯಾವ ಮಾರ್ಗವೂ ಇಲ್ಲ ಅಂತ ಇಷ್ಟು ಹೇಳಿ ಹೇಳಿದ ಕೃಷ್ಣ ಕೊನೆಗೆ ಒಂದು ಪ್ರಶ್ನೆ ಬಂತು ಈ ಅದು ಅನುಷ್ಠಾನ ಮಾಡಬೇಕು ಅಂತ ಹೇಳಿದ ಈಗ ಆ ಧ್ಯಾನ ಯೋಗದ ವಿಚಾರವನ್ನೆಲ್ಲ ಹೇಳಿ ಅದರ ಧ್ಯೇಯವನ್ನು ಹೇಳಿ ಅದರ ಅಂಗವನ್ನು ಹೇಳಿ ಅನುಷ್ಠಾನದ ಫಲ ಏನಂತ ಹೇಳಿ ಇಷ್ಟೆಲ್ಲ ಹೇಳಿದ ನಂತರ ಆ ಯೋಗಿ ಆ ಧ್ಯಾನ ಯೋಗಿಯನ್ನ ಕೃಷ್ಣ ಪ್ರಶಂಸನೆ ಮಾಡ್ತಾ ಇದ್ದಾನೆ ನೋಡಿ ಆ ದೇವರ ಧ್ಯಾನ ಮಾಡ್ತಕ್ಕಂಥನು ಅವನ ಮಹಿಮೆ ಏನು ಅವನ ಎಷ್ಟು ಎತ್ತರದಲ್ಲಿರ್ತಾನೆ ಅವನ ವೈಶಿಷ್ಟ್ಯ ಏನು ಒಬ್ಬ ಕೃತ್ಯ ಚಾಂದ್ರಾಯನಾದಿ ವೃತ್ತಗಳನ್ನು ಮಾಡ್ತಾನೆ ಏಕಾದಶ್ಯಾದಿ ವೃತಗಳನ್ನು ಮಾಡ್ತಾನೆ ಕೃತ್ಯ ಚಾಂದ್ರಾಯನ ವೃತ್ತಗಳನ್ನು ಮಾಡ್ತಾನೆ ತುಂಬಾ ಕಠಿಣವಾದ ವ್ರತಗಳನ್ನು ಮಾಡ್ತಾನೆ ಧಾರಣ ಪಾರನ ಮಾಡ್ತಾನೆ ಮತ್ತೆ ಅವರು ಇಷ್ಟು ವ್ರತ ಮಾಡ್ತಾನೆ ಭೀಷ್ಮ ವ್ರತ ಮಾಡ್ತಾನೆ ಇಷ್ಟೆಲ್ಲ ವ್ರತ ಅವನಿಗಿಂತ ಅಧಿಕ ಯೋಗಿ ದೇವರನ್ನು ಧ್ಯಾನ ಮಾಡೋರು ಅಷ್ಟೆಲ್ಲ ವ್ರತ ಆಚರಣೆ ಮಾಡುವವರಿಗಿಂತ ಅವನು ಅಧಿಕ ಶ್ರೇಷ್ಠ ಅಷ್ಟೇ ಅಲ್ಲ ಇನ್ನು ಹೇಳ್ತಾರೆ ಏನು ಯೋಗಿ ಜ್ಞಾನಿಭ್ಯ ಅಷ್ಟೇ ಅಲ್ಲ ಜ್ಞಾನಿಭ್ಯೋ ಮತೋ ಅಧಿಕ ಒಬ್ಬ ಯೋಗ ಏನು ಅಂತ ತಿಳ್ಕೊಂಡಿದ್ದಾರೆ ಯೋಗದ ಜ್ಞಾನ ಇದೆ ದೇವರ ಧ್ಯಾನ ಯೋಗ ಧೇಯೇನು ಧ್ಯಾನಕ್ಕೆ ಏನೋ ಅಂಗಗಳು ಎಲ್ಲ ಜ್ಞಾನದ ತಲೆ ಏನು ಎಲ್ಲ ಧ್ಯಾನದ ತಿಳುವಳಿಕೆ ಇದೆ ಅವನು ಜ್ಞಾನಿ ಜ್ಞಾನಿಯಲ್ಲಿ ಧ್ಯಾನದ ಯೋಗದ ತಿಳುವಳಿಕೆ ಮಾತ್ರ ಇದೆ ಆದ್ರೆ ಅವನು ಏನು ಮಾಡಲ್ಲ ಲೆಕ್ಚರ್ ಕೊಡ್ತಾನೆ ವಿನಃ ಅವನು ಅನುಷ್ಠಾನ ಮಾಡ್ತಾ ಇಲ್ಲ ತಿಳ್ಕೊಳ್ಳೋಣ ಅವರಿಗಿಂತ ಯೋಗಿ ಧ್ಯಾನ ಅನುಷ್ಠಾನ ಮಾಡ್ತಕ್ಕಂಥವನು ಉತ್ತಮ ಕೇವಲ ಆ ಯೋಗದ ಜ್ಞಾನಕ್ಕಿಂತ ಯಾವುದು ಉತ್ತಮ ಅಂತ ಹೇಳಿದ್ರೆ ಆ ಧ್ಯಾನ ಅನುಷ್ಠಾನ ಮಾಡ್ತಕ್ಕಂಥ ವ್ಯಕ್ತಿ ಉತ್ತಮ ಕರ್ಮಿಷ್ಟ ಅಧಿಕೋ ಯೋಗಿ ಕರ್ಮಾನುಷ್ಠಾನ ಮಾಡ್ತಾನೆ ಅಷ್ಟಮೇದೇ ಆದ ಅವನಿಗಿಂತ ದೇವರ ಧ್ಯಾನ ಮಾಡ್ತಕ್ಕಂಥ ತಸ್ಮಾಧ್ಯ ಭವಾರ್ಧನ ಹಾಗಾಗಿ ನೀನೇನ್ ಮಾಡ್ಬೇಕಂದ್ರೆ ಯೋಗಿ ಆಗ್ಲಿಕ್ಕೆ ಪ್ರಯತ್ನ ಪಡು ಭಗವಂತನ ಧ್ಯಾನ ಮಾಡಲಿಕ್ಕೆ ಪ್ರಯತ್ನ ಪಡು ಅದು ಕರ್ಮಾದಿ ಅನುಷ್ಠಾನಕ್ಕಿಂತಲೂ ಎತ್ತರದ್ದು ಯಾಕಂದ್ರೆ ಸ್ಮರ್ತವ್ಯ ಸತತಂ ವಿಷ್ಣು ನಾ ವಿಸ್ಮರ್ತವ್ಯೋ ಜಾತುಚಿತ ಸರ್ವೇ ಬಿ ವಿಧಿ ನಿಷೇಧಾಸ್ಯು ಏತಯೋ ದೇವಚಿಂತರ ಅಂತ ಹೇಳಿದ್ರ ಏನೇ ಕೃಷ್ಣ ನೀವು ಕೊನೆಗೆ ಹೇಳಿ ಮುಗಿಸಿಬಿಡ್ತೇನೆ ಯೋಗಿನಾಮ ಸರ್ವೇಶಾಮ್ ಮದ್ಗತೇನ ಅಂತರಾತ್ಮರ ಶ್ರದ್ಧಾವಾನ್ ಭಜತೆ ವ್ಯೋಮ ಕ್ಷಮೆ ಯುಕ್ತ ಅಲ್ಲ ಯೋಗಿಗಳಲ್ಲಿ ದೇವರನ್ನು ಧ್ಯಾನ ಮಾಡ್ತಕ್ಕಂಥ ಭಾರಬಂತಿರ್ತಾರೆ ಅವರಲ್ಲಿ ಯಾರು ಶ್ರೇಷ್ಠ ಅಂತ ಮತ್ತೆ ಪ್ರಶ್ನೆ ಬಂದ್ರೆ ಕೃಷ್ಣ ಹೇಳ್ತಾನೆ ಧ್ಯಾನ ಮಾಡ್ತಕ್ಕಂಥವರಲ್ಲಿ ತಾರದ ಮೇಲೆ ಎಲ್ಲರೂ ಒಂದೇ ರೀತಿಯಾಗಿ ಧ್ಯಾನ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಎಲ್ಲ ಹೇಳಿದ್ರು ಯಜ್ಞಕ್ಕಿಂತ ತಪಸ್ಸಿಗಿಂತ ಧ್ಯಾನ ಶ್ರೇಷ್ಠ ಅಜ್ಞಾನಿ ಧ್ಯಾನಕ್ಕಿಂತ ಜ್ಞಾನ ಎಂಬುದು ಶ್ರೇಷ್ಠ ಅದಕ್ಕಿಂತಲೂ ಕೂಡ ಜ್ಞಾನಪೂರ್ವಕವಾದ ಧ್ಯಾನ ಶ್ರೇಷ್ಠ ಹೀಗೆಲ್ಲ ತಾರತಮ್ಯ ಹೇಳಿ ಕೆಲವರು ಇರ್ತಾರೆ ನನ್ನಲ್ಲಿ ಭಕ್ತರಲ್ಲವರು ಅವರು ಧ್ಯಾನ ಮಾಡ್ತಾರೆ ನನ್ನ ಧ್ಯಾನ ಮಾಡೋರು ಅನ್ಯ ದೇವತೆಗಳನ್ನು ಆರಾಧನೆ ಮಾಡ್ತಾ ಇರ್ತಾರೆ ಧ್ಯಾನ ಮಾಡ್ತಾ ಇರ್ತಾರೆ ಅಂಥವನು ಏನು ಅದೇನವನು ಅನ್ಯ ದೇವತೆಗಳನ್ನು ಧ್ಯಾನ ಮಾಡಿದ್ರೂ ಉಪಯೋಗ ಆಗೋಲ್ಲ ಅದು ಮೋಕ್ಷಕ್ಕೆ ಬರಲ್ಲ ನನ್ನನ್ನು ಧ್ಯಾನ ಬಿಟ್ಟಿದ್ದಾನೆ ಅವನು ಧ್ಯಾನೋಗ್ಯಾದ್ರೆ ನನ್ನ ಧ್ಯಾನ ಮಾಡ್ತಾ ಇಲ್ಲವನು ಅನ್ಯ ದೇವತೆ ಅವನು ಧ್ಯಾನ ಮಾಡ್ತಾನೆ ಅವನೇನು ಉಪಯೋಗ ಇಲ್ಲ ಅಥವಾ ನನ್ನನ್ನು ಹೇಗೆ ತಿಳ್ಕೊಳ್ತಾನೋ ಗೊತ್ತುಂಟ ಇನ್ನು ಬ್ರಹ್ಮಾದಿ ದೇವತೆಗಳಿಗೆ ಈ ಹರಿ ಬ್ರಹ್ಮಾದಿ ದೇವತೆಗಳಿಗೆ ಸಮಾನ ಅಂತ ತಿಳ್ಕೊಂಡು ಧ್ಯಾನ ಮಾಡ್ತಾನೆ ಅದು ಉಪಯೋಗ ಇಲ್ಲ ಅಥವಾ ಎಷ್ಟ ಅದನ್ನೇ ನೇತಿ ನನ್ಗಿಂತ ದೇವರು ಬೇರೆ ಎಲ್ಲ ಅಂತ ತಿಳ್ಕೊಳ್ಳೋದು ಅಥವಾ ಈ ಬ್ರಹ್ಮಾದಿ ದೇವತೆಗಳು ನಮ್ಮ ದೇವರು ಎಷ್ಟು ಸಮಾನ ಅಂತ ತಿಳ್ಕೊಳ್ಳೋದು ಅಥವಾ ನಮ್ಮ ವಿಷ್ಣು ಬ್ರಹ್ಮ ರುದ್ರಾದಿಗಳಿಂದ ನೀತ ಅಂತ ತಿಳ್ಕೊಳ್ಳೋದು ಅಥವಾ ಉದಾಸೀನ ಅಥಲಿಂದ ಪ್ರೀತಿಯೂ ಮಾಡಲ್ಲ ಇದ್ದಿಂದ ದ್ವೇಷವೂ ಮಾಡಲ್ಲ ಮಧ್ಯದಲ್ಲಿ ಅಂಥವನ್ನೆಲ್ಲ ಹಿಡ್ಕೊಂಡು ಏನ್ ಮಾಡ್ತೀರಿ ಅಥವಾ ವಿಶೇಷವಾಗಿ ಭಗವಂತನ ದ್ವೇಷ ಮಾಡ್ತಾರೆ ಅವರು ಯಾರು ದೇವರ ಭಕ್ತರೇ ಅಲ್ಲ ಅವರ ಅನ್ಯ ದೇವತೆಗಳ ಆರಾಧನೆ ಮಾಡಿದ್ರೆ ಏನು ಉಪಯೋಗ ಆಗುತ್ತೆ ಅದಕ್ಕಿಂತ ಹರಿಧಾನ ಮಾಡ್ತಕ್ಕಂಥವನು ಉಪಾಯ ಅಲ್ರಿ ನನ್ನ ಭಕ್ತ ಆದ್ರೆ ಏನು ಮಾಡ್ತಾನೆ ಅನ್ಯ ದೇವತೆಗಳನ್ನು ಆರಾಧನೆ ಮಾಡ್ತಾರೆ ಯಾಕೆಂದ್ರೆ ಅವ್ರಿಗೇನೋ ಫಲಶುದ್ಧಿ ಆಗ್ಬೇಕಾಗಿ ಈ ಗಣಪತಿ ಕ್ಷಿಪ್ರಪ್ರಸಾದ ಏನೋ ರಂಗಪೂಜೆ ಮಾಡಿಸ್ತಾರಲ್ಲ ನೀವು ಇಲ್ಲಿ ಪ್ರವಚನಕ್ಕೆ ಬಂದವರೆಲ್ಲರೂ ಕೂಡ ದೇವ್ರನ್ನು ಧ್ಯಾನ ಮಾಡ್ತಾ ಕುತ್ಕೊಳ್ಳದಲ್ಲಿ ಅಲ್ಲಿ ಗಣಪತಿ ಹತ್ರ ಹೋಗ್ತಿರಲಿಲ್ಲ ರಂಗಪೂಜೆ ಏನೋ ಕಾಯಿ ಆಗ್ಬೇಕಾಗಿದೆ ದೇವ ಆಗ್ಬೇಕಾಗಿದೆ ರಂಗಪೂಜೆ ಮಾಡಿ ಗಣಪತಿಯನ್ನು ಧ್ಯಾನ ಮಾಡ್ತೀರ ನಿಟ್ಕೊಳ್ಳೋಣ ಪರ್ವ ಇಲ್ರಿ ಹಾಗೆ ದೇವ್ರ ಕೂಡ ಅನ್ಯ ದೇವತರನ್ನು ಧ್ಯಾನ ಮಾಡುದು ಪೂಜೆ ಮಾಡುವುದು ಇದೆ ಆದ್ರೆ ಪರಿವಾರ ಪರಿವಾರವೇ ಮಾಡ್ಬಿಟ್ಟು ಅವರೇ ಸರ್ವೋತ್ತವನ್ನು ಮಾಡಬಾರ್ದು ಗಣಪತಿ ಪೂಜೆ ಮಾಡಿದ್ರು ಕೂಡ ಗಣಪತಿ ಪರಮಾತ್ಮನ ದತ್ತ ಅಲ್ಲಿ ವಿಶ್ವಪರೂಪಿ ಪರಮಾತ್ಮನ ಸನ್ನಿಧಾನ ಇದೆ ಅಂತ ಭಗವಂತನ ಪರಿವಾರ ಅಂತ ಪೂಜೆ ಮಾಡಿ ಧ್ಯಾನ ಮಾಡಿ ಪರವಾಗಿಲ್ಲ ಕೆಲವರು ಪ್ಯೂರ್ ದೇವರು ಅನ್ಯ ದೇವತೆಗಳನ್ನು ಕೂಡ ತಮ್ಮ ಸ್ವಾರ್ಥಕ್ಕೋಸ್ಕರ ಧ್ಯಾನ ಮಾಡ್ದೇನೆ ನನ್ನನ್ನೇ ಸರ್ವೋತ್ತಮ ಅಂತ ಯಾರು ಧ್ಯಾನ ಮಾಡ್ತಾರೆ ಅವರು ಶ್ರೇಷ್ಠ ಅನ್ಯಾನ್ ಮಗೀನಾಶ ಬೇರೆ ಎಲ್ಲ ದೇವತರು ಭಗವಂತನ ಭಕ್ತರು ಭಗವಂತನೇ ಎಂದರು ವಿಷ್ಣು ಮಾತ್ರ ಸರ್ವೋತ್ತಮ ಅಂತ ದೇವರನ್ನು ಮಾತ್ರ ಧ್ಯಾನ ಮಾಡ್ತಕ್ಕಂಥ ಅತ್ಯಂತ ಭಕ್ತ ಅವನು ಎಲ್ಲರಿಗಿಂತ ಹೀರೋ ಅತ್ಯುತ್ತಮ ಭಕ್ತ ಅತ್ಯುತ್ತಮ ಧ್ಯಾನಿ ಎಂಬುದನ್ನ ಭಗವಂತ ಹೇಳಿರ್ಬೋಟ ಮಾರ ಮಾಡ್ತಾ ಇದ್ದೇನೆ ಯೋಗಿರಾಮಪಿ ಸರ್ವೇಶ ಅದು ವಾರ ಅದು ಮೊದ್ಗತೆಯ ಅಂತರಾತ್ಮನ ನನ್ನ ಧ್ಯಾನ ಮಾಡ್ತಾನೆ ಕೆಲವರು ನನ್ನ ಧ್ಯಾನ ಮಾಡ್ತಾರೆ ಅದು ಕೊಡು ಇದು ಕೊಡು ಅಂತ ಪರಕಾಮನೆಯನ್ನು ಮಾಡ್ತಾನೆ ಆದ್ರೆ ಮೊದ್ಗತೆಯ ಅಂತರಾತ್ಮನ ಮನಸ್ಸು ಫಲದಲ್ಲಿರುವುದಿಲ್ಲ ಫಲದಲ್ಲಿ ಮನಸ್ಸಿಟ್ಟು ದೇವರು ಧ್ಯಾನ ಮಾಡಿದ್ರೆ ಅದು ಸಕಾಮ ಜ್ಞಾನ ನನ್ನನ್ನೇ ಧ್ಯಾನ ಮಾಡ್ತಾನೆ ನನ್ನ ಮತ್ತ ಆದ್ರೆ ಫಲದಲ್ಲಿ ಮನಸ್ಸಿಟ್ಟಿದ್ದಾರೆ ಫಲದಲ್ಲಿಯೂ ಮನಸ್ಸಿರುತ್ತೆ ನನ್ನಲ್ಲೇ ಮನಸ್ಸಿಟ್ಟು ತಕ್ಕದ ವಿನಾಮಿಯು ಅನನ್ಯ ಚಿಂತೆ ಎಂದೋ ಮಾ ಬೇರೆ ದೇವತೆಗಳನ್ನು ಚಿಂತನೆ ಮಾಡಬಾರ್ದು ಸರ್ವೋತ್ತಮತ್ತೇನ ಅಥವಾ ಫಲವನ್ನೂ ಚಿಂತನೆ ಮಾಡಬಾರ್ದು ಅದು ಅನನ್ಯ ಚಿಂತನ ಆ ರೀತಿಯಾಗಿ ಮಾಡಿದ್ರು ದೇವರು ಯೋಗಕ್ಷೇಮ ಮಹಾಮ ಭಗವದ್ಗೀತೆ ಅಂತಾನಲ್ವಾ ಅದನ್ನು ಇಲ್ಲಿಟ್ಕೊಳ್ಬೇಕು ಕೂಡ ನನ್ನನ್ನೇ ಮನಸ್ಸಕ್ಕೆ ಪರಾಚನೆ ಮಾಡ್ತೇನೆ ನನ್ನನ್ನೇ ಸರ್ವೋತ್ತಮ ಅಂತ ನನ್ನನ್ನು ಮಾತ್ರ ಯಾರು ಧ್ಯಾನ ಮಾಡ್ತಾರೋ ಅಂತ ಭಕ್ತ ಅತ್ಯುತ್ತಮ ನನಗೆ ಅವನ ನೋಡಿದ್ರೆ ಬಹಳ ಇಷ್ಟ ಅವನ ಅವನ ಯೋಗಕ್ಷವನ್ನು ನಾನು ನೋಡ್ಕೊತೇನೆ ಇಷ್ಟು ಹೇಳಿ ಭಗವಂತ ಈ ರೂಪ ಈ ಆರನೇ ಅಧ್ಯಾಯವನ್ನ ಸಮಾಪ್ತಿ ಮಾಡ್ತಾರೆ ಆರನೇ ಅಧ್ಯಾಯ ಆಯ್ತು ಮುಂದೆ ನಾಳೆ ಏಳನೇ ಅಧ್ಯಾಯ ನೀನು ಎರಡು ದಿವಸ ಉಳಿದಿದೆ ನಾಳೆ ನಾಡ್ದು ಎರಡು ದಿವಸದಲ್ಲಿ ಸಾಧ್ಯ ಅಂತಷ್ಟು ನೋಡ ಈ ಏಳನೇ ಅಧ್ಯಾಯದಲ್ಲಿ ಭಗವಂತನ ಮಹಾತ್ಮ್ಯವನ್ನ ಇನ್ನು ಏಳನೇ ಅಧ್ಯಾಯ ಹನ್ನೆರಡು ಅಧ್ಯಾಯ ಭಗವಂತನ ಮಹಿಮೆಯನ್ನೇ ಹೆಚ್ಚು ಒತ್ತು ಕೊಟ್ಟು ಏಳು ಆರು ಅಧ್ಯಾಯಗಳು ಮಾಡ್ತಾರೆ ಏಳನೇ ಅಧ್ಯಾಯದಿಂದ ಹನ್ನೆರಡು ಅಧ್ಯಾಯ ತರ ದೇವರ ಮಹಿಮೆ ವಿಶೇಷವಾಗಿ ಭಕ್ತಿ ಬರಬೇಕಾದ್ರೆ ದೇವರ ಮಹಿಮಾ ಜ್ಞಾನ ಬೇಕು ಅದಕ್ಕೆ ಪೂರಕವಾದ ಇರ್ತೀರಿ ದೇವರ ಮಹಿಮೆ ಹೇಳ್ತಕ್ಕಂಥದ್ದಾಗಿದೆ ಅದು ನಾಳೆ ನೋಡೋಣ ಅಂತ ಹೇಳ್ತಾ ಯೋಚನೆ ಉಪನ್ಯಾಸ